ಪಾಯ रामकृष्णायते ಅವತಾರ್ಠಾ ರಾಮಕೃಷ್ಣ ವಸುದೆ ವಸುತಾ देवकी ಪರಮ ವಂದೇ ಜಗದ್ಗುರುಸ ವಸಿಷ್ ಪಾರ ಶಕ್ತೇತ್ರ ಪರಾಶರಾತ್ಮಜ ವಂದೇ ಶುಕಾತೋನಿ ಪಾರ್ಥ ಪ್ರತಿಬೋಧಿತ ಭಗವತ ನಾರಾಯಣೆ ಸ್ವಯ मध्ये ಮಧ್ಯೆ ಮಹಾಭಾರತ ಅದ್ವೈತೃತವರ್ಷಿಣೀ ಭಗವತೀ ಅಷ್ಟಿ ಅಂಬ ಅನುಸಂದಿ ಭಗವದ್ಗೀತೆ ಭವಿಣಿ नम मनुष्य जीवन मून वागे एर शक्ति केस शक्ति केस कल केु अरे अद इन शक्ति आगा, आगा ಸಾಕು ವಿಶ್ರಾಂತಿ ಪಡೆಯೋಣ ವಿಶ್ರಾಂತಿ ಪಡೆಯೋಣ ವಿಶ್ರಾಂತಿ ಪಡೆಯೋಣ ಅಂತ ಹೇಳ್ತೇವೆ ಇದೆರಡೆರಡು ಶಕ್ತಿಗಳು ಕೂಡ ಪರಸ್ಪರ ಯುದ್ಧವಾಡ್ತಾ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ಒಂದು ವಿಧದ ಶಕ್ತಿಗೆ ಸೋತರೆ ಇನ್ನು ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಇನ್ನೊಂದು ಶಕ್ತಿಯ ಅಧೀನರಾಗ್ತೇವೆ ದೈನಂದಿನ ಜೀವನ ನಮ್ಗೆ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಕೆಲವೊಮ್ಮೆ ನಾವು ಸಂಸಾರದಲ್ಲಿ ನಮ್ಮ ಒಂದು ಕರ್ಮದಲ್ಲಿ ಚಟುವಟಿಕೆಯನ್ನು ಮಾಡ್ತಾ ಇರ್ತೇವೆ ಮಧ್ಯೆ ಮಧ್ಯೆ ವಿಶ್ರಾಂತಿ ನಾವು ಬಯಸ್ತೇವೆ ಆ ವಿಶ್ರಾಂತಿ ಇಲ್ಲದೆ ಹೋದರೆ ಆಗೋದಿಲ್ಲ ಅದಕ್ಕೆ ಈಗ ಚೆನ್ನಾಗಿ ಕೆಲಸ ಮಾಡಿಬಿಟ್ಟು ಐದು ದಿವಸಗಳು ಆಮೇಲೆ ವೀಕೆಂಡ್ಸ್ ಅಂತ ಹೇಳಿಬಿಟ್ಟು ಸ್ಯಾಟರ್ಡೆ ಔಟಿಂಗ್ ಅಂತ ಹೋಗ್ಬಿಡು ಹೊರಗಡೆ ಶುಕ್ರವಾರ ರಾತ್ರಿ ಬಂದ ತಕ್ಷಣ ಮುಖ ಹೀಗೆ ಅರಳುತ್ತೆ ಅದೇ ಭಾನುವಾರ ರಾತ್ರಿ ಆದ ತಕ್ಷಣ ಮುಖ ಹೀಗೆ ಮುದ್ದೆ ಅದು ನಮ್ಮ ಇನ್ನೊಂದು ಶಕ್ತಿಯ ಪರಿಚಯ ಎಳಿತಾ ಇದೆ ನಮ್ಗೆ ಯಾವ ಶಕ್ತಿ ಮಧ್ಯ ಮಧ್ಯ ಆದ್ರೆ ಆ ಶಕ್ತಿ ಹೆಚ್ಚಿರೋದಿಲ್ಲ ನೋಡಿ ಒಂದು ಉದಾಹರಣೆ ಕೊಡ್ತೇನೆ ನಮ್ಮಲ್ಲಿ ರಿಟ್ರಿಟ್ಗೆ ಅಂತ ಬರ್ತಾರೆ ತುಂಬ ಸಂಸಾರಲ್ಲಿ ಕೆಲಸ ಮಾಡಿ ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಆಶ್ರಮದಲ್ಲಿ ಒಂದು ಐದು ದಿವಸ ಚೆನ್ನಾಗೆ ಆರಾಮ ಶಾಂತಿಯಾಗಿರೋಣ ಅಂತ ಬರ್ತಾರೆ ಮೊದಲನೇ ಅದರ ಅವರ ಉತ್ಸಾಹ ಎಂತಹ ಉತ್ಸಾಹ ಅಂದರೆ ಸಣ್ಣ ಹುಟ್ಟಿದ ಕರು ಯಾವ ರೀತಿಯಲ್ಲಿ ಎಷ್ಟು ಚಂಗನೆ ನೆಗೆದು ಓಡಾಡ್ತಾ ಇರ್ತದಲ್ಲ ಇಡೀ ಮೈದಾನ ಫುಲ್ಲು ನಂದೇ ಈ ಜಗತ್ತು ಅಂತ ಆ ರೀತಿಯಲ್ಲಿ ಇರ್ತದೆ ಎರಡನೇ ನೀವು ಕಂಟಿನ್ಯೂ ಆಗುತ್ತೆ ಅದು ಮೂರನೇ ದಿನದ ಮಧ್ಯಾಹ್ನದವರೆಗೂ ಎಷ್ಟು ಆನಂದವಾಗಿರ್ತವೆ ಐನೇನು ಮಧ್ಯಾಹ್ನ ಆದಮೇಲೆ ಓ ಸಾಕಪ್ಪ ಏನಿದು ಸುಮ್ಮನೆ ಇದೇ ರೀತಿಯಲ್ಲಿ ಹೋಗ ಅದು ಮಾಡಬೇಕು ಇದು ಮಾಡಬೇಕು ಇದು ಮಾಡಬೇಕು ಹಾಗೆ ಮಾಡ್ಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ತಲೆಯಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತೆ ಯಾವುದೋ ಕೆಲಸ ಕೆಲಸ ಆ ಶಕ್ತಿ ಇಳಿತಾ ಇರುತ್ತೆ ನೀವು ನೋಡಿ ಇದು ಮನುಷ್ಯನಿಗೆ ಸಾಮಾನ್ಯವಾಗಿ ಉಂಟಾಗ್ತಕ್ಕಂತಹ ಎರಡು ಶಕ್ತಿಯ ದ್ವಂದ್ವಗಳ ಸೆಳೆತ ಅದರಿಂದ ತಪ್ಪಿಸ್ಕೊಳ್ಳಿಕ್ಕಾಗೋದೇ ಇಲ್ಲ ಆಗೋದೇ ಇಲ್ಲ ತಪ್ಪಿಸಿಕೊಳ್ಳಬೇಕು ಅಂದರೆ ಆದ ಯೋಗವನ್ನು ಹೊಂದಬೇಕು ಮಾರ್ಗ ಈಗ ಇಲ್ಲಿ ಇರ್ತಕ್ಕಂತಹ ಎರಡು ಶಕ್ತಿ ಇದೆಯಲ್ಲ ಅದನ್ನೇ श्लोक भगवंत आर मतलब कर्मेन् आस्सा स्मर इंद्रियार्थ नित्मा मिथ्याचार उच्य्रििया मनसा नियम अर्जुन कर्मेन्द्रिय कर्मयोग विशिष्य ಒಮ್ಮೆ ಆ ವಿಶ್ರಾಂತಿ ಎಳೆಯುತ್ತದೆ ಒಮ್ಮೆ ಆ ಕೆಲಸ ಎಳೀತದೆ ಆದರೆ ಇದರ ಮಧ್ಯೆ ಒಂದು ತಮಾಷೆ ನಾವು ಏನು ನೋಡ್ತೇವೆ ಅಂತ ಹೇಳಿದ್ರೆ ನಿಜವಾಗಿಯೂ ನಮಗೆ ಬೇಕಾದಂತಹ ವಿಶ್ರಾಂತಿ ಸಿಗುವುದು ಯೋಗದಲ್ಲಿ ಮಾತ್ರ ಈ ವಿಶ್ರಾಂತಿ ಯಾವ ವಿಶ್ರಾಂತಿಯನ್ನು ನಾವು ಬಯಸ್ತೇವಿಯೋ ಅದು ತಾಮಸಿಕ ವಿಶ್ರಾಂತಿ ಮೂರು ಗುಣಗಳು ನಮ್ಮನ್ನ ಅದರ ಹಿಡಿತದಲ್ಲಿ ಇಟ್ಟುಕೊಂಡು ಆರಿಸ್ತಾ ಇರ್ತದೆ ಮೂರು ಬೇಡ ನಮ್ಮ ಸಂಸಾರಿಕರಿಗೆ ಎರಡೇ ಸಾಕು ಮೂರನೆಯದು ಅತ್ಯಂತ ಅಪರೂಪವಾದಂತಹ ಗುಣ ಸತ್ವ ಸತ್ವಗುಣ ಅಲ್ಲಿ ಸಂಸಾರ ಇರೋದಿಲ್ಲ ಈ ನಾನು ಹೇಳಿದಂತಹ ಈ ಎರಡು ಶಕ್ತಿ ಇದೆಯಲ್ಲ ಒಂದು ರಜೋಗುಣ ಇನ್ನೊಂದು ತಮೋ ನಮಗೆ ಗೊತ್ತಿಲ್ಲ ನಾವು ತಿಳ್ಕೊಂಡಿರ್ತೇವೆ ನಾವು ವಿಶ್ರಾಂತಿಯನ್ನು ಬಯಸ್ತಾ ಇದೀವಿ ಸಂಸಾರ ಸಾಕಪ್ಪ ಸಾಕಪ್ಪ ಇನ್ನೇನು ಬೇಡ ರಿಟೈರ್ಮೆಂಟ್ ಹೋಗ್ಬೇಡ ಎಷ್ಟು ಬೋರ್ ಹೊಡೆದ್ಬಿಟ್ಟಿದೆ ಎಷ್ಟು ಕೆಲಸದಿಂದ ಆಯಾಸ ಗೊಂಡಿದೆ ಅಂತ ನಮಗೆ ಅನಿಸಿ ನಾವು ವಿಶ್ರಾಂತಿಯನ್ನು ಪಡೀಲಿಕ್ಕೆ ಹೋಗ್ತೀವಲ್ಲ ಅದು ಸತ್ವದ ಮುಸುಕನ್ನು ಹಾಕಿಕೊಂಡಿರುವಂತಹ ತಮಸ್ಸು ಇದು ಅರ್ಥ ಮಾಡ್ಕೋಬೇಕು ನಾವು ಪ್ರತಿಯೊಂದು ಅರ್ಥ ಮಾಡ್ಕೋಬೇಕಿದೆ ಏನ್ ನಡೀತಾ ಇದೆ ನಮ್ಮಲ್ಲಿ ಅಂತ ಅರ್ಥ ಮಾಡ್ಕೊಡದೆ ಹೋದ್ರೆ ನಾವು ಮೋಸ ಹೋಗ್ತಾ ಇರ್ತೇವೆ ನಾವು ಮೋಸ ಹೋಗ್ತಾ ಇದ್ದೇವೆ ಅಂತ ನಾವು ಅರ್ಥ ಮಾಡ್ಕೊಡದೆ ಹೋದ್ರೆ ನಾವು ಕೊನೆಯ ತನಕ ಅದೇ ಜೀವನವನ್ನು ನಡೆಸ್ತಾ ಬಂಧನದಲ್ಲಿ ಬಿದ್ದಿರ್ತೇವೆ ಆದ್ರೆ ಒಮ್ಮೆ ನಾವು ಮೋಸ ಹೋಗ್ತಾ ಇದ್ದೇವೆ ಅನ್ನುವಂತ ಜ್ಞಾನ ನಮಗ ಉಂಟಾದ್ರೆ ಹೇಗೆ ಮಾಡಿಕೊಳ್ಬಹುದು ಅನ್ನುವಂಥ ಒಂದು ಬುದ್ಧಿ ಜಾಗೃತವಾಗುತ್ತೆ ಆ ಬುದ್ಧಿ ಜಾಗೃತವಾಗುವ ತನಕ ನಾವು ಸರ್ಕಲಲ್ಲೇ ರೌಂಡ್ ಹೊಡಿತಾ ಇರ್ತೇವೆ ಆ ಸರ್ಕಲಲ್ಲಿ ಆ ಸರ್ಕಲ್ ಇಂದ ಹೊರಗಡೆ ಬರಕ್ ಆಗುವುದೇ ಇಲ್ಲ ನಾವು ಆದ್ದರಿಂದ ನಾವು ತಿಳ್ಕೊಳ್ಬೇಕು ಈ ವಿಶ್ರಾಂತಿಯನ್ನು ಬಯಸ್ತಕ್ಕಂತಹ ಯಾವುದೊಂದು ಇದೆಯೋ ಅದು ಸತ್ವಗುಣದ ಶಕ್ತಿ ಅಲ್ಲ ತಮೋಗುಣದ ಶಕ್ತಿ ಅದು ಸಾಕು ನಾನು ಸನ್ಯಾಸ ತಗೊಂಡ್ಬಿಡ್ತೇನೆ ಈ ಅರ್ಜುನ ಹೇಳಿದ್ದಾರೆ ಯುದ್ಧ ಬೇಡ ಸಾಕಾಗ್ಬಿಟ್ಟಿದೆ ನನಗೆ ಅದರ ಮೇಲೆ ಅಷ್ಟು ಜಾಸ್ತಿ ಆಗೋಗ್ಬಿಟ್ಟಿದೆ ಆದ್ರಿಂದ ಈಗ ಸನ್ಯಾಸವನ್ನು ತೆಗೆದುಕೊಂಡು ನಾನು ಕಾಡಿಗೆ ಹೋಗ್ತೇನೆ ಅನ್ನುವಂತಹ ತಮೋಗುಣದ ವಿಶ್ರಾಂತಿಯನ್ನು ಆತ ಬಯಸ್ತಾ ಇದ್ದಾನೆ ತಿಳ್ಕೊಂಡಿದ್ದಾನೆ ಅದು ಸತ್ವಗುಣ ಅಂತ ಆದರೆ ಕೃಷ್ಣನಿಗೆ ಗೊತ್ತಾಗಿದೆ ಸತ್ವಗುಣದ ಲಕ್ಷಣ ಯಾವ ರೀತಿ ಇರುತ್ತದೆ ರಜೋಗುಣದ ಲಕ್ಷಣ ಯಾವ ರೀತಿ ಇರುತ್ತದೆ ತಮೋ ಗುಣದ ಲಕ್ಷಣ ಯಾವ ರೀತಿ ಇರುತ್ತೆ ಅಂತ ಈ ಲಕ್ಷಣದ ಪರಿಚಯ ಎಲ್ಲದೆ ಹೋದ್ರೆ ನಾವು ಮೋಸ ಹೋಗ್ತೇವೆ ಆದ್ರಿಂದ ಆ ಲಕ್ಷಣದ ಪರಿಚಯವನ್ನು ಚೆನ್ನಾಗಿ ಬಲ್ಲಂತಹ ಗುರು ಈಗ ನಿಜವಾದ ವಿಶ್ರಾಂತಿಯನ್ನು ನಿನಗೆ ಕೊಡ್ಬೇಕಾ ಹಾಗೆ ನಾನು ಹೇಳ್ದಾಗ ಮಾಡ್ತೇನೆ ನಿಜವಾದ ವಿಶ್ರಾಂತಿ ಬೇಕಾ ನಿಜವಾದ ರೆಸ್ಟ್ ಬೇಕಾ ಹಾಗೆ ನಾನು ಹೇಳ್ದಾಗ ಮಾಡ ಅದೆಂತ ರೆಸ್ಟು ಅಂದರೆ ಹಗಲಿರುಳು ಕೂಡ ಇನ್ನೊಬ್ಬರಿಗೋಸ್ಕರ ದುಡಿತಾ ಇದ್ರೂ ಕೂಡ ನಿನ್ನ ಮನಸ್ಸು ಅತ್ಯಂತ ಶಾಂತವಾಗಿ ಗುಹೆಯಲ್ಲಿ ಧ್ಯಾನ ನಿರತರವಾಗಿರುವಂತೆ ಆ ಶಾಂತಿಯನ್ನು ಹೊಂದಿರ್ತಾರೆ ಹಗಲಿರುಳು ಬೇರೆಯವರಿಗೋಸ್ಕರ ಕೆಲಸವನ್ನ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ನಿನ್ನ ಜ್ಞಾನೇಂದ್ರಿಯಗಳು ನಿನ್ನ ಕರ್ಮೇಂದ್ರಿಯಗಳು ಪರರಿಗೋಸ್ಕರವೇ ವ್ಯಸ್ತವಾಗಿರುವಂತಹ ಸಂದರ್ಭದಲ್ಲಿಯೂ ಕೂಡ ಅತ್ಯಂತ ಬ್ಯುಸಿ ನೀನಾಗಿದ್ರೂ ಕೂಡ ಯಾವ ಸ್ಯಾಟರ್ಡೆ ಸಂಡೇ ನಿನಗೆ ಬೇಕಾಗಿಲ್ಲ ನಿನ್ನ ಮನಸ್ಸಿನಲ್ಲಿ ಯಾವಾಗಲೂ ಸ್ಯಾಟರ್ಡೆ ಸಂಡೇನೇ ಆಗಿರ್ತದೆ ಮನಸ್ಸು ಇದು ಸತ್ವಗುಣದ ಪ್ರಭಾವ ಸತ್ವಗುಣದಲ್ಲಿ ಈ ಒಂದು ಸುಯೋಗವಿದೆ ಸತ್ವಗುಣದ ವ್ಯಕ್ತಿ ಸತ್ವಗುಣಕ್ಕೆ ಏರಿದಂತಹ ವ್ಯಕ್ತಿ ಆತ ಮಾಡ್ತಕ್ಕಂತಹ ಕರ್ಮವಿಧಾನ ಯಾವ ರೀತಿಯಲ್ಲಿ ಅದನ್ನೇ ಒಂದು ತೋರಿಸಿಕ್ಕೆ ಈ ಶುರು ಮಾಡಿತ್ತು ಆದರೆ ಆ ಮಟ್ಟಕ್ಕೆ ಏರಬೇಕಾದ್ರೆ ಏನ್ ಮಾಡಬೇಕು ಕರ್ಮ ಬಿಟ್ಟು ಓಡಿ ಹೋಗಿ ವಿಶ್ರಾಂತಿ ಪಡೆದ್ರೆ ಅದು ತಮಸ್ಸಾಗ್ಬಿಡ್ತದೆ ಈಗ ತಮಸ್ಸಿನಿಂದ ರಕ್ಷಣೆ ಪಡಿಬೇಕಾದ್ರೆ ಇರುವಂತಹ ಒಂದೇ ಒಂದು ಮೆಟ್ಟಿಲು ಏನು ಅಂದ್ರೆ ರಜಸ್ಸಿಗೆ ಏರ್ತಕ್ಕಂಥ ಜಂಪ್ ಮಾಡಲಿಕ್ಕಾಗ ನಾವು ಹದಿಮೂರು ಹೋಗ್ತೇವೆ ಕೆಳಗೆ ಬೀಳುತ್ತೇವೆ ಮೆಟ್ಟಿಲು ಯಾವುದು ಅಂದ್ರೆ ರಜಸ್ಸಿನ ಮೂಲಕವೇ ಹೋಗಬೇಕು ಸತ್ವಕ್ಕೆ ರಜಸ್ಸಂತಕ್ಕಂಥದ್ದು ತಮಸ್ಸನ್ನು ಕಳೀತದೆ ತಮಸ್ಸು ಒಮ್ಮೆ ನಮ್ಮ ಸ್ವಭಾವದಿಂದ ಪ್ರಕೃತಿಯಿಂದ ಹೊರಟು ಹೋದ್ಮೇಲೆ ಆಗ ಆ ರಜಸ್ಸನ್ನು ಇಟ್ಟುಕೊಂಡು ಯಾವ ರೀತಿಯಲ್ಲಿ ಮಾಡಿಫಿಕೇಶನ್ ಮಾಡಿದರೆ ಉನ್ನತವಾದಂತಹ ಜ್ಞಾನಯುತವಾದಂತಹ ಅತ್ಯಂತ ಹಗುರವಾದಂತಹ ಶಾಂತಿಯುತವಾದಂತಹ ಗುಣವಾದಂತಹ ಸತ್ವಗುಣಕ್ಕೆ ಏರಬಹುದು ಆ ರಹಸ್ಯವನ್ನು ತಿಳಿಸುವಂತಹ ಇಲ್ಲಿ ಭಗವಂತ ಒಂದೊಂದೇ ಒಂದೊಂದೇ ಒಂದೊಂದೇ ಸ್ಟೆಪ್ ಅನ್ನು ನಮಗೆ ಕೇಳ್ಕೊಳ್ತಾ ಬರ್ತಾ ಆ ಸ್ಟೆಪ್ಗಳು ಎಲ್ಲ ಇದರಲ್ಲಿ ಬರ್ತಾ ಇದೆ ಯಾವ ರೀತಿಯಲ್ಲಿ ಅಂತ ಯಾಕೆ ಅಂದರೆ ಆತ ಹೇಳ್ತಾನೆ ಯಾವ ರೀತಿಯಲ್ಲಿ ಕರ್ಮ ಮಾಡಿದರೆ ಆತ ಶ್ರೇಯಸ್ಕರನಾಗ್ತಾನೆ ಅಂದರೆ ಏಳನೆಯ ಮಂತ್ರದಲ್ಲಿ ಎಷ್ಟು ಯಾವನು ಮನಸ್ಸಿನಿಂದ ಜ್ಞಾನೇಂದ್ರಿಯನ್ನು ಮತ್ತು ಕರ್ಮೇಂದ್ರಿಯಗಳನ್ನು ನಿಯಮ್ಯ ತನ್ನ ಹತೋಟಿಯಲ್ಲಿ ತೆಗೆದುಕೊಂಡು ಮನಸ್ಸಿನ ಹತೋಟಿಯಲ್ಲಿ ತೆಗೆದುಕೊಂಡು ಕರ್ಮಯೋಗಂ ಆರಭತಿ ಅಸಕ್ತ ಎರಡು ಪದವನ್ನು ಉಪಯೋಗಿಸ್ತಾರೆ ಇಲ್ಲಿ ಕರ್ಮಯೋಗದಲ್ಲಿ ಎರಡಿದೆ ಒಂದು ಕರ್ಮ ಇನ್ನೊಂದು ಯೋಗ ಏನದು ಕರ್ಮ ಒಂದು ಇನ್ನೊಂದು ಯೋಗ ಅಂತ ಹೇಳಿದರೆ ಕರ್ಮ ಯಾಕೆ ಹೇಳಿದ ಅಂತ ಹೇಳಿದ್ರೆ ಆಲಸ್ಯದಿಂದ ನಮ್ಮನ್ನು ಮೇಲಕ್ಕೆ ಎತ್ತಲಿಕ್ಕೆ ಕರ್ಮ ಬೇಕು ಒಂದು ಆ ಆಲಸ್ಯದಿಂದ ನಮ್ಮನ್ನು ಮೇಲಕ್ಕೆ ಎತ್ತಿದ ಮೇಲೆ ಪುನಃ ಆ ಕರ್ಮದ ಬಂಧನದಲ್ಲಿ ನಾವು ಸಿಗಬಾರದು ಪ್ರಾಬ್ಲಮ್ ಅಲ್ಲಿ ಇನ್ನೊಂದಿದೆ ಒಂದು ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಕರ್ಮಯೋಗ ಅಂತ ಜೋಡಿಸಿದ್ದಾರೆ ಕರ್ಮ ಮಾಡುವುದರಿಂದ ತಮಸ್ಸಿನಿಂದ ಪಾರಾಗ್ತಾನೆ ಮನುಷ್ಯ ಯೋಗ ಮಾಡುವುದರಿಂದ ರಜಸ್ಸಿನ ದುಃಖದಿಂದ ಪಾರಾಗ್ತಾನೆ ಕರ್ಮದಲ್ಲಿ ಅಟ್ಯಾಚ್ಮೆಂಟ್ ಇದೆ ಏನಿದೆ ಶಕ್ತಿ ಇದೆ ಸಂಘ ಇದೆ ಅದು ಕರ್ಮ ಫಲಕ್ಕೆ ಮತ್ತು ಕರ್ಮವನ್ನು ನಾನೇ ಮಾಡ್ತಾ ಇದ್ದೇನೆ ಕರ್ತೃತ್ವ ಬುದ್ಧಿಗೆ ಅಂಟಿಕೊಂಡು ಇದರಿಂದ ಏನಾಗುತ್ತೆ ದುಃಖ ಬರ್ತದೆ ಇದರಿಂದ ಪಾರಾಗಲಿಕ್ಕೆ ಯೋಗವನ್ನ ಹೇಳಿದ ಯೋಗ ಅಂತ ಹೇಳಿದರೆ ಆ ಕರ್ಮದ ಸ್ವಾಮಿತ್ವವನ್ನು ಕರ್ಮ ಫಲದ ಸ್ವಾಮಿತ್ವವನ್ನು ಬಿಟ್ಟು ಕೆಲಸ ಮಾಡ್ತಕ್ಕಂಥ ಕರ್ಮವನ್ನು ನಾನು ಮಾಡ್ತಾ ಇದ್ದೇನೆ ಬುದ್ಧಿಯನ್ನ ಕರ್ಮ ಫಲಕ್ಕೋಸ್ಕರ ನಾನು ಮಾಡ್ತಾ ಇದ್ದೇನೆ ಬುದ್ಧಿಯನ್ನ ಬಿಟ್ಟು ಕೆಲಸವನ್ನ ಮಾಡ್ತಕ್ಕಂಥದ್ದೇ ಕರ್ಮಯೋಗ ಹೀಗೆ ಆ ಕರ್ಮೇಂದ್ರಿಯನ್ನ ಉಪಯೋಗಿಸಿಕೊಂಡು ಅಸಕ್ತನಾಗಿ ಕೆಲವೊಮ್ಮೆ ಕರ್ಮ ಮಾಡ್ತಾ ಮಾಡ್ತಾ ನಿಸ್ವಾರ್ಥವಾಗಿ ಕೆಲವೊಮ್ಮೆ ಕೆಲವ ನಾವು ಕರ್ಮ ಮಾಡ್ತಾ ಮಾಡ್ತಾನೂ ಅದಕ್ಕೂ ಅಟ್ಯಾಚ್ಮೆಂಟ್ ಬೆಳೀತದೆ ಕರ್ಮ ಇಲ್ಲದೆ ಹೋದ್ರೆ ನಮ್ಗೆ ಆಗುವುದೇ ಇಲ್ಲ ಅನ್ನೋ ಮಟ್ಟಿಗೆ ಹೋಗ್ತದೆ ನಮ್ಗೆ ಗೊತ್ತೇ ಆಗುದಿಲ್ಲ ಅದು ಅದ್ಭುತ ಇದೆ ಮನಸ್ಸು ಅಂತಕ್ಕಂಥದ್ದು ಎಷ್ಟು ಅದ್ಭುತ ಅಂದ್ರೆ ಅದನ್ನ ಎಳೆ ಎಳೆಯಾಗಿ ಪದರ ಪದರವಾಗಿ ಎಷ್ಟು ಬಿಡಿಸಿದ್ರೂ ಕೂಡ ಅದರ ರಹಸ್ಯ ಅರ್ಥ ಮಾಡ್ಕೊಡೋದು ಕಷ್ಟ ಅಷ್ಟು ಗಹನ ಮನಸ್ಸು ಅದಕ್ಕೋಸ್ಕರ ಭಗವಂತ ಮನಸ್ಸು ಕರ್ಮಯೋಗದಲ್ಲಿ ತೊಡಗಿದ್ರೂ ಕೂಡ ಯಾವ ಕ್ಷಣದಲ್ಲಿ ನನಗೆ ಇನ್ನೂ ಈ ಕರ್ಮದಿಂದ ನಿವೃತ್ತಿ ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ ಆದರ್ಶ ಅವರು ಸನ್ಯಾಸಿಗಳಿಗೆ ಹೇಳ್ತಾರೆ ಸನ್ಯಾಸ ಒಂದು ಬ್ಯಾಚಿಗೆ ಕೊಟ್ಟ ಮೇಲೆ ಯಾವ ರೀತಿಯಲ್ಲಿ ನೀವು ಕರ್ಮಯೋಗವನ್ನು ಮಾಡಬೇಕು ಅಂದರೆ ಈ ಕ್ಷಣದಲ್ಲಿ ನಾನು ಹೇಳ್ತೇನೆ ಹೊಲವನ್ನು ಉತ್ತಿ ಬೆಳೆದು ಆ ಬೆಳೆಯನ್ನು ತೆಗೆದು ಮಾರಾಟ ಮಾಡಿ ಬಂದು ಮರುಕ್ಷಣವೇ ನೀವು ಗಾಢ ಧ್ಯಾನದಲ್ಲಿ ಲೀಡರ್ ಯಾವ ರೀತಿಯಲ್ಲಿ ಮಾರ್ಕೆಟ್ನಲ್ಲಿ ಹೋಗಿ ಮಾರಾಟ ಮಾಡಿಕೊಂಡು ಬರ್ತೀರಿಯೋ ನೆಕ್ಸ್ಟ್ ಮೊಮೆಂಟ್ನಲ್ಲಿ ನೆಕ್ಸ್ಟ್ ಕ್ಷಣದಲ್ಲಿ ನಿಮ್ಮ ಮನಸ್ಸು ಧ್ಯಾನಕ್ಕೆ ಅಣಿಯಾಗಿ ಕೂತಿರ್ಬೇಕು ಅಂದರೆ ಆ ಬಿಸ್ನೆಸ್ ಮಾರ್ಕೆಟ್ ಅಲ್ಲೇ ಇರಬಾರ್ದು ಅದಕ್ಕೆ ಅಂಟಿಕೊಳ್ಬಾರ್ದು ನೀವು ಮಾಡ್ತಾ ಇರೋದು ಮಠಕ್ಕೆ ಕೆಲಸ ನಿಮಗೋಸ್ಕರ ಅಲ್ಲ ಅಲ್ಲಿ ಆಸಕ್ತಿ ಆಸಕ್ತಿ ಇದೆ ಅಲ್ಲಿ ಶಕ್ತಿ ಇಲ್ಲ ಸಂಘ ಇಲ್ಲ ಅಲ್ಲಿ ನನ್ನದು ನನ್ನ ನನ್ನ ಹಣಕ್ಕೋಸ್ಕರ ನಾನು ಮಾರ್ಕೆಟ್ಗೆ ಹೋಗಿ ಮಾಡ್ತಾ ಇದ್ದೇನೆ ಅನ್ನೋದಿಲ್ಲ ಅವರೆಲ್ಲ ಸಾಧುಗಳು ಆಶ್ರಮಕ್ಕೋಸ್ಕರ ದುಡಿತಾ ಇರೋದು ಆದ್ರೂ ಕೂಡ ಆ ಕರ್ಮದಲ್ಲೇ ಒಂದು ರುಚಿ ಹತ್ತು ಬಿಡುತ್ತದೆ ಮನಸ್ಸಿಗೆ ಆ ಕರ್ಮದಲ್ಲಿ ಒಂದು ರುಚಿ ಹತ್ತು ಬಿಡುತ್ತದೆ ಸುಮ್ಮನೆ ಇರ್ಲಿಕ್ಕಾಗೋದಿಲ್ಲ ಮನಸ್ಸಿಗೆ ಮನಸ್ಸಿಗೆ ಸುಮ್ಮನೆ ಇರ್ಲಿಕ್ಕಾಗೋದಿಲ್ಲ ಮನಸ್ಸು ಸುಮ್ಮನೆ ಇರ್ಲಿಕ್ಕಾಗುವುದಿಲ್ಲ ಯಾಕೆ ಅಂದ್ರೆ ಕರ್ಮ ಅದರ ಕಂಟ್ರೋಲ್ ತೆಗೆದುಕೊಂಡು ಬಿಟ್ಟಿದೆ ನಮ್ಮ ಕರ್ಮ ನಮ್ಮ ಕೆಲಸ ಆ ಮನಸ್ಸಿನ ಹತೋಟಿಯನ್ನ ಪಡೆದುಕೊಂಡಿದೆ ಈಗ ಕರ್ಮಯೋಗದ ಫಲ ಏನಾಗಬೇಕು ಅಂದರೆ ಮನಸ್ಸು ನಮ್ಮ ಹತೋಟಿಯಲ್ಲೇ ಇರಬೇಕು ನಮ್ಮ ಹತೋಟಿಯಲ್ಲಿ ಇಲ್ಲದೆ ಬೇರೆ ಯಾರೋ ನಮ್ಮ ಮನಸ್ಸನ್ನ ತಮ್ಮ ಹತೋಟಿಗೆ ತೆಗೆದುಕೊಂಡ್ರೆ ಕರ್ಮಯೋಗ ಮಾಡಿ ಉಪಯೋಗ ಏನಾಯಿತು ಇಷ್ಟೆಲ್ಲ ಮಾಡಿದಕ್ಕೆ ಫಲ ಏನು ಸೊನ್ನೆ ಹಾಗಾಗಬಾರ್ದು ಅದರ ಉದ್ದೇಶ ಏನು ಪರಾಧೀನವಾದಂತಹ ಮನಸ್ಸು ನಮ್ಮ ಹತೋಟಿಗೆ ಬರಬೇಕು ಎಲ್ಲ ಯೋಗದ ತಾತ್ಪರ್ಯ ಇದೆ ಇನ್ನೊಬ್ಬರ ಕೈಯಲ್ಲಿ ಇರ್ತಕ್ಕಂತಹ ಮನಸ್ಸು ಇನ್ನೊಬ್ಬರ ಮನುಷ್ಯರೇ ಇರ್ಬೇಕಂತೇನಿಲ್ಲ ಕೆಲಸ ನಮ್ಮ ಸಂಸ್ಕಾರಗಳು ಇತ್ಯಾದಿ ಅದು ಹೊಡ್ಕೊಂಡು ಹೋಗುತ್ತದ ಮನಸ್ಸು ಆ ಹತೋಟಿಯಲ್ಲಿ ಇರ್ತಕ್ಕಂತಹ ಮನಸ್ಸು ಆ ಹತೋಟಿಯನ್ನು ಕಳಚಿಕೊಂಡು ನನ್ನ ಹತೋಟಿಯಲ್ಲೇ ಇರಬೇಕು ಇದೇ ಗುರಿ ಯೋಗದ ಗುರಿ ಹೀಗೆ ಮಾಡಲಿಕ್ಕೆ ಆ ಕರ್ಮಯೋಗದಲ್ಲೂ ಕೂಡ ಅಸಕ್ತ ಬುದ್ಧಿಯಿಂದ ಸಂಗರಹಿತವಾಗಿ ಆತ ಕರ್ಮಯೋಗಿದರೆ ಅಂತಹ ಒಂದು ಕರ್ಮಯೋಗ ಅಂತಕ್ಕಂಥದ್ದು ವಿಶಿಷ್ಯತೆ ವಿಶೇಷವಾಗ್ತದೆ ಎಲ್ಲ ಕರ್ಮಯೋಗ ಎಲ್ಲ ಕರ್ಮಕ್ಕಿಂತ ಅದು ವಿಶೇಷವಾಗಿ ನೆಲೆ ನಿಂತದೆ ಅಂತ ಹೇಳಿಬಿಟ್ಟು ಆತ ನಿಧಾನವಾಗಿ ಇನ್ನೊಂದು ರೀತಿಯ ಯಾವ ರೀತಿಯಲ್ಲಿ ಕರ್ಮ ಮಾಡಿದರೆ ತಪ್ಪಿಸಿಕೊಳ್ಬೋದು ಆ ಒಂದು ಕರ್ಮದ ವಿಧಾನವನ್ನು ನಮಗೆ ಹೇಳ್ಕೊಡ್ತಾ ಇದ್ದೇನೆ ಸಂಸಾರದಲ್ಲಿ ಪ್ರಸಿದ್ಧೇತ್ ಅಕರ್ಮೇತ್ ಅಕರ್ಮಣನು ಕರ್ಮ ಕುರು ನಿತ್ಯ ಕರ್ಮವನ್ನು ಮಾಡು ಏನಿದು ನಿತ್ಯ ಕರ್ಮ ಅಂದ್ರೆ ಏನು ಕರ್ಮದಲ್ಲಿ ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ಕಾಮ್ಯ ಕರ್ಮ ನಿಷಿದ್ಧ ಕರ್ಮ ಅಂತ ನಾಲ್ಕು ಬಗೆಯಾಗಿದೆ ಏನಿದು ನಿತ್ಯ ಕರ್ಮ ಅದೇ ನಿಯತ ಕರ್ಮ ಭಗವಂತ ಹೇಳ್ತಾ ಇರೋರು ನಿತ್ಯ ಕರ್ಮ ಅಂತ ಹೇಳಿದ್ರೆ ಸಂಸಾರದಲ್ಲಿ ಸಮಾಜದಲ್ಲಿ ನನ್ನ ಸ್ವಭಾವ ಅಥವಾ ಗುಣ ಮತ್ತು ಕರ್ಮಕ್ಕೆ ಸರಿಯಾಗಿ ಹೊಂದಿಕೊಂಡು ಬಂದಂತಹ ಯಾವ ಕರ್ಮವಿದೆಯೋ ಸ್ವಭಾವ ಕರ್ಮ ಸ್ವಭಾವಜ ಕರ್ಮ ಸ್ವಭಾವ ನಿಯತ ಕರ್ಮ ಮುಂದೆ ಏನೇನು ಹೆಸರಿನಿಂದ ಹೇಳ್ತಾನೆ ಅದನ್ನು ಬೇರೆ ಬೇರೆ ಹೆಸರಿನಿಂದ ಸ್ವಧರ್ಮ ಇದೆಲ್ಲವೂ ಕೂಡ ನಿಯತಕರ್ಮ ನಿತ್ಯ ಕರ್ಮ ಆ ನಿತ್ಯ ಕರ್ಮವನ್ನು ಮಾಡು ಆ ನಿತ್ಯ ಕರ್ಮದ ಪ್ರಯೋಜನ ಏನು ಅಂದರೆ ನಿತ್ಯ ಕರ್ಮದಿಂದ ಯಾವ ಪ್ರಯೋಜನವಿಲ್ಲ ಅಂದ್ರೆ ಫಲ ನಿಮ್ಗೇನು ಸಿಗುವುದಿಲ್ಲ ಅದು ಮಾಡುವುದರಿಂದ ನಿಮಗೆ ಸ್ವರ್ಗ ಇತ್ಯಾದಿಗಳು ಏನೂ ಸಿಗುವುದಿಲ್ಲ ಮಾಡದೆ ಹೋದರೆ ಪಾಪ ಉಂಟಾಗುತ್ತೆ ಪಾಪ ಬರುತ್ತದೆ ಹಾಗಿದ್ರೆ ಸಂಸಾರಿಗಳಾದಂತಹ ನಮಗೆ ಗೃಹಸ್ಥರಾದಂತಹ ನಮಗೆ ನಿತ್ಯಕರ್ಮ ಯಾವುದು ಪಂಚಮಹಾಯಜ್ಞವೇ ನಿತ್ಯ ಕರ್ಮ ಗೃಹಸ್ಥರಾದಂತಹ ನಾವು ಪಂಚಮಹಾಯಜ್ಞವನ್ನು ಮಾಡಲೇಬೇಕು ಏನಿದು ಪಂಚಮಹಾಯಜ್ಞ ಅಂದರೆ ಮನು ಹೇಳ್ತಾನೆ ಅಧ್ಯಾಪನಂ ಬ್ರಹ್ಮಯಜ್ಞ ಪಿತೃಯಜ್ಞಸ್ತು ತರ್ಪಣ ಹೋಮೋ ದೈವೋ ಬಲಿರ್ಭೌತೋ ನಿರ್ಯಜ್ಞೋತಿ ಅತಿಥಿ ಪೂಜನಂ ಐದು ಬಗೆಯ ಯಜ್ಞಗಳಂತೆ ಒಂದು ಅಧ್ಯಯನ ಅಧ್ಯಾಪನೆ ಅದು ಬ್ರಹ್ಮಯಜ್ಞ ಅಥವಾ ಋಷಿಗಳ ಯಜ್ಞ ಋಷಿಗಳು ನಮ್ಮ ಆಧ್ಯಾತ್ಮಿಕ ಉನ್ನತಿಗೋಸ್ಕರ ವೇದಗಳನ್ನು ಕಂಡು ಕಂಡು ಹಿಡಿದಿದ್ದಾರೆ ತಮ್ಮ ಹೃದಯದಲ್ಲಿ ಅನೇಕ ಸ್ತೋತ್ರ ಪಾರಾಯಣಾದಿ ಗ್ರಂಥಗಳನ್ನು ಕಂಡು ಹುಡುಕಿದ್ದಾರೆ ಯಾಕೆ ಅಂತ ಹೇಳಿದರೆ ನಾವು ಅದನ್ನು ಪಾರಾಯಣ ಮಾಡ್ತಾ ನಮ್ಮ ಪೀಳಿಗೆಗೆ ರತ್ನ ಕೊಡಬೇಕು ಯಾವಂದು ಗಿಫ್ಟ ಯಾವ ಒಂದು ಉಡುಗೊರೆಯನ್ನ ಅವರು ನಮಗೆ ಕೊಟ್ಟಿದ್ದಾರೆಯೋ ಅದನ್ನ ಮುಂದಿನ ಪರಂಪರೆಗೆ ಅವಿಚ್ಛಿನ್ನವಾಗಿ ನಾವು ಕೊಡಬೇಕು ನೀವೇನು ಅವರಿಗೆ ಋಷಿಗಳಿಗೆ ಬೇರೆ ಏನು ಉಪಕಾರ ಮಾಡಬೇಕಾಗಿಲ್ಲ ಅವರು ಕಂಡಂತಹ ಮಂತ್ರವನ್ನ ನೀವು ಇನ್ನೊಬ್ಬರಿಗೆ ದಾನ ಮಾಡುವುದು ವಿದ್ಯಾದಾನ ಶಾಸ್ತ್ರ ದಾನ ಹೀಗೆ ಮಾಡಿದಾಗ ಆ ಒಂದು ಋಷಿ ಋಣ ಅಂತಕ್ಕಂಥದ್ದು ಏನಿದೆಯೋ ಆ ಋಷಿಋಣ ಈ ಋಷಿ ಯಜ್ಞದಿಂದ ಪೂರ್ತಿಯಾಗುತ್ತೆ ಪೂರ್ತಿಯಾಗುತ್ತೆ ಎರಡನೇದು ಪಿತೃಯಜ್ಞ ಪಿತೃಯಜ್ಞ ನೀವು ಶ್ರಾದ್ದಾದಿ ಕರ್ಮಗಳನ್ನ ಮಾಡ್ತೀರ ಶ್ರಾದ್ದಾದಿ ಕರ್ಮಗಳನ್ನ ಮಾಡಿ ನಿಮ್ಮ ಪಿತೃಗಳ ಆ ಪ್ರೀತಿ ನಿಮ್ಮ ಮೇಲೆ ಏನಿತ್ತೋ ನಿಮ್ಮನ್ನ ಇಲ್ಲಿಯೇ ತನಕ ಒಬ್ಬ ಮನುಷ್ಯರನ್ನಾಗಿ ಮಾಡಿದಿರಲ್ಲ ಆ ಮನುಷ್ಯರನ್ನಾಗಿ ಮಾಡುವ ಜವಾಬ್ದಾರಿಯಲ್ಲಿ ಎಷ್ಟು ಕಷ್ಟವಿತ್ತು ಅವರಿಗೆ ಎಷ್ಟು ಹೊಡೆತವನ್ನು ಎಷ್ಟು ಅವಮಾನವನ್ನ ಅವರು ಸಹಿಸಿಕೊಂಡ್ರು ನಿಮ್ಮನ್ನು ಮನುಷ್ಯರನ್ನಾಗಿ ಮಾಡಿದರು ಅದಕ್ಕೆ ನಾವು ಋಣ ತೀರಿಸೋದು ಬೇಡವಾ ಆ ಋಣವೇ ಅವರಿಗೆ ತರ್ಪಣದ ರೀತಿಯಲ್ಲಿ ಅವರನ್ನು ನಾವು ಒಂದು ಒಂದಾನೊಂದು ದಿವಸ ಜ್ಞಾಪಿಸ್ಕೊಳ್ತೇವೆ ನಿಜವಾಗಿಯೂ ಕೂಡ ಮಾಸಶ್ರಾದ್ದಾಂತಿದೆ ಪ್ರತಿ ತಿಂಗಳು ಜ್ಞಾಪಿಸಿಕೊಳ್ಬೇಕು ಅಂತ ಕೊನೆಗೆ ಮನುಷ್ಯನಿಗೆ ಅದು ಕೂಡ ಜಾಸ್ತಿ ಆಯಿತು ಓ ಪ್ರತಿ ತಿಂಗಳು ಯಾರಪ್ಪ ಅವ್ರನ್ನ ಜ್ಞಾಪಿಸ್ಕೊಳೋದು ಸರಿ ಆರು ತಿಂಗಳು ಶ್ರಾದ್ದ ಅಂತ ಮಾಡಿದ್ರು ಆರು ತಿಂಗಳು ಜಾಸ್ತಿ ಆಯ್ತು ಅವನಿಗೆ ವರ್ಷಕ್ಕೆ ಎರಡು ಸಲ ಜ್ಞಾಪಿಸ್ಕೊಳ್ಬೇಕಾದಪ್ಪ ಅಂತ ಸರಿ ಬೇಡ ಅಂತ ಹೇಳಿ ಏನ್ ಮಾಡಿದ್ರು ವರ್ಷಕ್ಕೆ ಒಂದು ಸಲ ಜ್ಞಾಪಿಸ್ಕೋ ಸಾಕು ಅಂತ ವರ್ಷಕ್ಕೆ ಒಂದು ಬಾರಿ ಅವನನ್ನ ಆ ಪಿತೃಗಳನ್ನ ಜ್ಞಾಪಿಸಿಕೊಳ್ಳುವಂತಹ ಒಂದು ಪದ್ಧತಿ ಶ್ರಾದ್ದ ವಾರ್ಷಿಕ ಶ್ರಾ ಅಂತ ಹೇಳಿ ಬಂತು ಹೀಗೆ ಅವರನ್ನ ಸ್ಮರಿಸುತ್ತಾ ಅವರಿಗೆ ತರ್ಪಣ ನೀಡ್ತಕ್ಕಂತಹ ಯಾವ ಒಂದು ಇದೆಯೋ ಅದೇ ಪಿತೃಯಜ್ಞ ಅಂತ ಒಬ್ಬರ ವರ್ಷವು ಇನ್ನು ಕೆಲವರು ವ್ಯಾಖ್ಯಾಕಾರರು ಏನು ಹೇಳ್ತಾರೆ ಅಂದರೆ ಆ ಪಿತೃಗಳ ಸಂತಾನವನ್ನು ನೀವು ಕಡಿಯದೆ ನೀವು ಕೂಡ ಪುನಃ ಸಂತಾನೋತ್ಪತ್ತಿಯನ್ನು ಮಾಡಿದಾಗ ಅವರ ವಂಶ ಅದು ಅಲ್ಲೇ ಸ್ಥಗಿತಗೊಳ್ಳುವುದಿಲ್ಲ ಹೀಗೆ ಪುತ್ರೋತ್ಪಾದನೆ ಮಾಡಿ ಅವರ ವಂಶವನ್ನು ನೀವು ಬೆಳೆಸ್ತಕ್ಕಂಥದ್ದು ಯಾವುದಿದೆಯೋ ಅದೇ ಪಿತೃಗಳ ಸೇವೆ ಪಿತೃಗಳ ಋಣವನ್ನು ತೀರಿಸ್ತಕ್ಕಂಥದ್ದು ಅದೇ ಪಿತೃಯಜ್ಞ ಪಿತೃಯಜ್ಞ ಕೊನೆಗೆ ದೈವಯಜ್ಞ ಅದು ದೇವತೆಗಳ ಕುರಿತಾದಂತಹ ನಮ್ಮ ಋಣವನ್ನು ತೀರಿಸ್ತಕ್ಕಂಥದ್ದು ಏನಿದು ದೇವತೆಗಳು ಅಂತ ಹೇಳಿದರೆ ಎರಡು ರೀತಿಯಲ್ಲಿ ಇದನ್ನು ಇಂಟರ್ಪ್ರಿಟೇಷನ್ ಮಾಡ್ಬೋದು ಒಂದು ಪ್ರಕೃತಿಯ ಪ್ರತಿಯೊಂದು ಶಕ್ತಿಯ ಹಿಂದೆ ಸೂಕ್ಷ್ಮವಾದಂತಹ ಒಂದೊಂದು ಅಭಿದೇವತೆಗಳು ಇದ್ದಾರೆ ಯಾಕೆ ನಾವು ಲಾಜಿಕಲ್ಲಾಗಿ ನೋಡಬಹುದು ಯಾವುದೇ ಶಕ್ತಿ ಫ್ಯಾನ್ ಇದೆ ಫ್ಯಾನ್ ಓಡ್ತಾ ಇದೆ ಅದರ ಹಿಂದೆ ಇರ್ತಕ್ಕಂಥ ಶಕ್ತಿ ಯಾವುದು ವಿದ್ಯುತ್ ಶಕ್ತಿ ಆ ವಿದ್ಯುತ್ ಶಕ್ತಿಯನ್ನು ಚಾಲನೆ ಮಾಡಬೇಕಾದ್ರೆ ಇನ್ನೊಂದು ಚೈತನ್ಯ ಬೇಕಲ್ವಾ ಆನ್ ಮಾಡ್ತಲ್ಲ ಅಲ್ಲಿ ಯಾವುದೋ ಸ್ವಿಚ್ ಆನ್ ಮಾಡ್ತಲ್ಲ ಮೊದಲು ಆ ಸ್ವಿಚ್ ಆನ್ ಮಾಡೋದು ಚೈತನ್ಯ ಅನ್ ಪ್ರತಿಯೊಂದು ಜಡಶಕ್ತಿಯ ಹಿಂದೆ ಚೈತನ್ಯವಿದೆ ಹಾಗೆಯೇ ನೀವು ಪ್ರಕೃತಿಯಲ್ಲಿ ಏನೇನು ನೋಡ್ತಾ ಇದ್ದೀರೋ ಇದೆಲ್ಲವೂ ಕೂಡ ಜಡ ಆದರೆ ಆ ಪ್ರಕೃತಿ ಕೆಲಸ ಮಾಡ್ತಕ್ಕಂಥದ್ದು ಆಯಾ ಒಂದು ಅಭಿಮಾನಿ ದೇವತೆಗಳು ಆ ಚೈತನ್ಯರು ಅದರಲ್ಲಿ ಚೈತನ್ಯಗಳಿವೆ ಅವರ ಒಂದು ಪ್ರಸಾದದಿಂದ ಈ ಒಂದು ಪ್ರಕೃತಿಯ ಒಂದು ಚಕ್ರ ಅಂತಕ್ಕಂಥದ್ದು ನಡ್ಕೊಂಡು ಹೋಗ್ತಾ ಇದೆ ಈಗ ಅವರು ನಮ್ಮ ಸಂಸಾರವನ್ನು ನಡೆಸಲಿಕ್ಕೆ ನಮ್ಮ ಸಮಾಜವನ್ನು ನಡೆಸ್ಲಿಕ್ಕೆ ಯಾವ ಕೊಡುಗೆಯನ್ನು ನೀಡ್ತಾ ಇದ್ದಾರೆಯೋ ಆ ಕೊಡುಗೆಯನ್ನು ನಾವು ಸ್ಮರಿಸಿಕೊಂಡು ಅವರಿಗೆ ವಾಪಸ್ ಕೊಡೋದು ಬೇಡವಾ ಆ ವಾಪಸ್ ಕೊಡುವುದು ಏನು ಅಂದರೆ ಈ ಹೋಮ ಯಜ್ಞಗಳಿಂದ ದೇವತೆಗಳನ್ನು ಕುರಿತು ನಾವು ಯಾವ ಹವಿಸ್ಸನ್ನು ಅರ್ಪಿಸ್ತೇವಿಯೋ ಆ ಒಂದು ಯಾವ ಒಂದು ಅರ್ಪಣೆ ಇದೆಯೋ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಅವರಿಗೆ ಹವಿಸ್ಸನ್ನು ನೀಡ್ತಕ್ಕಂಥದ್ದು ಅದು ದೈವಋಣ ಅಥವಾ ಆ ದೈವ ಯಜ್ಞ ಅಂತ ಅರ್ಥ ಇನ್ನೊಂದು ದೈವ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲೇ ಇದೆ ಯಾವ ರೀತಿಯಲ್ಲಿ ಬ್ರಹ್ಮಾಂಡದಲ್ಲಿ ಪ್ರಕೃತಿಯ ಪ್ರತಿಯೊಂದು ಶಕ್ತಿಯ ಹಿಂದೆ ಇರತಕ್ಕಂಥ ಅಭಿಮಾನಿ ದೇವತೆಗಳು ದೈವರು ಹಾಗೆಯೇ ನಮ್ಮ ಶರೀರದಲ್ಲೂ ಕೂಡ ಪ್ರತಿಯೊಂದು ಜ್ಞಾನೇಂದ್ರಿಯಗಳ ಅಭಿಮಾನಿ ದೇವತೆಗಳು ಇದ್ದಾರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವೆಲ್ಲವೂ ಕೂಡ ಜ್ಞಾನೇಂದ್ರಿಯ ದಿವ್ಯವಾದವುಗಳು ಜ್ಞಾನವನ್ನು ನಮಗೆ ತಂದು ಕೊಡ್ತದ್ದು ಅವು ಜಡ ಹಾಗಿದ್ರೆ ಅವುಗಳ ಹಿಂದೆ ಇರತಕ್ಕಂಥ ಚೈತನ್ಯ ಯಾವುದು ಅಂದರೆ ಅವುಗಳ ಅಭಿಮಾನಿ ದೇವಜರು ಅವರು ಯಾವ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸಲಿಕ್ಕೆ ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆಯೋ ಅವರಿಗೆ ನಾವು ಉಪಕಾರವನ್ನು ಮಾಡುವುದು ಹೇಗೆ ಉಪಕಾರವನ್ನು ಮಾಡಬೇಕನ್ನು ಅವರಿಗೂ ಕೂಡ ನಾವು ಯಜ್ಞವನ್ನು ತರ್ಪಿಸ್ಬೇಕು ಹೇಗೆ ಅಂತ ಹೇಳಿದರೆ ಅವುಗಳನ್ನು ನಾವು ಮಿಸ್ಯೂಸ್ ಮಾಡ್ಕೊಳ್ಳದೆ ಇರತಕ್ಕಂಥದ್ದೇ ಒಂದು ಯಜ್ಞ ಅಂತಹ ಜ್ಞಾನೇಂದ್ರಿಯನ್ನ ನಾವು ಬಂಧನದಲ್ಲಿ ಹಾಕದೇ ಇರತಕ್ಕಂಥದ್ದೇ ದೊಡ್ಡದಾದ ಯಜ್ಞ ಅದು ಹೇಗೆ ಅಂದರೆ ಪ್ರತಿಯೊಂದು ಜ್ಞಾನೇಂದ್ರಿಯನ್ನು ಆಯಾ ಚೈತನ್ಯದ ಹಿಂದೆ ಇರ್ತಕ್ಕಂತಹ ಭಗವಂತನನ್ನು ನೆನೆಸಿಕೊಂಡು ನಾವು ಅವುಗಳಿಂದ ಜ್ಞಾನವನ್ನು ಸ್ವೀಕರಿಸ್ತಾ ಇದ್ರೆ ಅವುಕ್ಕೆ ತುಷ್ಟಿ ಸಿಗ್ತದಂತೆ ಅವುಗಳಿಗೆ ತುಷ್ಟಿ ಸಿಗ್ತದೆ ಅವುಗಳಿಗೆ ಸಂತೋಷ ಉಂಟಾಗ್ತದೆ ಅವುಗಳು ಪಿಡುಗಡೆಯನ್ನ ಹೊಂದುತ್ತವೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಪ್ರತಿಯೊಂದೂ ಕೂಡ ನಾವು ಆ ಜ್ಞಾನವನ್ನು ಸಂಪಾದನೆ ಮಾಡಬೇಕಾದ್ರೆ ಪ್ರತಿಯೊಂದು ಕೂಡ ಇದರ ಅಭಿಮಾನಿಯ ದೇವತೆಗಳ ಹಿಂದೆ ಇರ್ತಕ್ಕಂತಹ ಯಾವ ಆತ್ಮಶಕ್ತಿ ಇದೆಯೋ ಅದಕ್ಕೆ ಸಮರ್ಪಣವಾಗಲಿ ಬ್ರಹ್ಮಾತ್ಪಣಂ ಬ್ರಹ್ಮ ಹವಿ ಬ್ರಹ್ಮಾಗ್ನವು ಬ್ರಹ್ಮಣಾಹುತ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿ ಇವರೆಲ್ಲವೂ ಕೂಡ ಮುಂದೆ ಅನೇಕ ವಿಧವಾದಂತಹ ಯಜ್ಞವನ್ನು ಐದನೆಯ ಅಧ್ಯಾಯದಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ ಎಷ್ಟು ಬಗೆಯ ಯಜ್ಞಗಳಿದೆಯೋ ಆ ಯಜ್ಞಗಳನ್ನು ಎದುರಿಸ್ತಾನೆ ಈ ಯಜ್ಞದ ದೃಷ್ಟಿಯನ್ನು ನಿಧಾನಕ್ಕೆ ತರ್ತಾ ಇದ್ದಾನೆ ಇದೀಗ ಅದು ಈ ಭಗವದ್ಗೀತೆಯ ಕರ್ತೃವಾದಂತಹ ಈ ಭಗವಂತನ ಒಂದು ಹೊಸ ಕೊಡುಗೆ ಹೊಸ ಕೊಡುಗೆ ಅದು ಹೇಳ್ತೇನೆ ಏನದು ಹೊಸ ಕೊಡುಗೆ ಅಂತ ಹೇಳ್ತೇನೆ ಈ ಹಿಂದೆ ಇದ್ದ ಕಲ್ಪನೆಯನ್ನೆಲ್ಲ ಮೀರಿದಂತಹ ಒಂದು ಕಲ್ಪನೆಯನ್ನ ಭಗವಂತ ನಮಗೆ ಭಗವದ್ಗೀತೆಯಲ್ಲಿ ಕೊಡ್ತಾ ಇದ್ದಾರೆ ಯಾವ ಹಿಂದಿನ ಕಲ್ಪನೆಯು ಕೂಡ ನಮಗೆ ವೇದದಲ್ಲೂ ಕೂಡ ಶಾಸ್ತ್ರದಲ್ಲೂ ಕೂಡ ಇಂತಹ ಕಲ್ಪನೆ ನಮಗೆ ಸಿಗುವುದಿಲ್ಲ ಯಜ್ಞದ ಕಲ್ಪನೆ ನಮಗೆ ಈ ರೀತಿ ಸಿಗುವುದಿಲ್ಲ ಎಲ್ಲ ಟ್ರೆಡಿಷನಲ್ ಕಲ್ಪನೆ ಸಿಗ್ತದೆ ಹಾಗೆ ಇಲ್ಲಿ ಕೂಡ ಆ ನಿತ್ಯ ಕರ್ಮ ಅಂತಕ್ಕಂಥದ್ದು ನಮ್ಮ ಪಂಚಮಹಾಭೂತದ ಯಜ್ಞದಲ್ಲಿ ಒಂದು ದೈವಯಜ್ಞವನ್ನು ಹೇಳದೆ ಹಾಗೆ ಅನೇಕ ರೀತಿಯ ಜೀವಿಗಳಿದ್ದಾವೆ ಭೂತಗಳು ಪ್ರಾಣಿಗಳು ಅದರ ಮೇಲೆ ನಾವು ಜೀವನವನ್ನು ನಡೆಸ್ತಾ ಇದ್ದೇವೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ಒಲೆ ಹಚ್ಚಬೇಕಾದ್ರೆ ಗ್ರೈಂಡರ್ ರುಬ್ಬಬೇಕಾದ್ರೆ ನಮಗೋಸ್ಕರ ಅನೇಕ ಸೂಕ್ಷ್ಮ ಜೀವಿಗಳು ಪ್ರಾಣವನ್ನು ಬಿಡ್ತವೆ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥವು ಅಂದರೆ ಅವುಗಳ ಪ್ರಾಣದ ಆಧಾರದ ಮೇಲೆ ನಾವು ಬದುಕಿದ್ದೇವೆ ನೋಡಿ ಆಲೋಚನೆ ಮಾಡಿ ಇಲ್ಲಿ ಭಗವಂತ ನಮಗೆ ಕೊಡ್ತಕ್ಕಂಥದ್ದು ದೃಷ್ಟಿ ವಿಶಾಲವಾದಂತಹ ದೃಷ್ಟಿಯನ್ನು ಇಲ್ಲಿ ಕೊಡ್ತಾ ಇದ್ದ ನಿಧಾನವಾಗಿ ಈ ಯಜ್ಞ ಇರ್ತಕ್ಕಂಥದ್ದು ದೃಷ್ಟಿಯಲ್ಲಿ ಯಜ್ಞ ಇರ್ತಕ್ಕಂಥದ್ದು ಕ್ರಿಯೆಯಲ್ಲಲ್ಲ ಯಜ್ಞ ಇರ್ತಕ್ಕಂಥದ್ದು ಕ್ರಿಯೆಯಲ್ಲಲ್ಲ ಯಜ್ಞ ಇರತಕ್ಕಂಥದ್ದು ವಿಶಾಲವಾದ ದೃಷ್ಟಿಯಲ್ಲಿ ವಿಶಾಲವಾದಂತ ದೃಷ್ಟಿಯನ್ನು ನಾವು ಬೆಳೆಸ್ಕೊಂಡ್ರೆ ನಮ್ಮ ಜೀವನ ಯಜ್ಞವಾಗುತ್ತೆ ನೋಡಿ ಇದನ್ನು ನೀವು ಅಂಡರ್ಲೈನ್ ಮಾಡ್ಕೋಬೇಕು ಇಲ್ಲದೆ ಹೋದ್ರೆ ನೀವು ಎಷ್ಟು ಯಜ್ಞ ತುಪ್ಪ ಸುರಿದು ಸುರಿದು ಸುರಿದು ತಿನ್ನಗಟ್ಲೆ ಸುರಿದ್ರೂ ಕೂಡ ಅದು ಯಜ್ಞವಾಗುವುದಿಲ್ಲ ಯಾವಾಗ ನಿಮ್ಮ ಜ್ಞಾನ ಯಜ್ಞ ಆಗುತ್ತಲ್ಲ ನಿಮ್ಮ ದೃಷ್ಟಿ ವಿಶಾಲವಾಗುತ್ತಲ್ಲ ನಿಮ್ಮ ಸಂಕುಚಿತತೆ ಹೊರಟೋಗುತ್ತಲ್ಲ ಆಗ ನಿಮ್ಮ ಜೀವನ ಯಜ್ಞವಾಗುತ್ತೆ ಜೀವನ ಯಜ್ಞವಾಗುತ್ತೆ ಅದು ಸಹಜ ಯಜ್ಞವಾಗುತ್ತೆ ನ್ಯಾಚುರಲ್ ಸ್ಯಾಕ್ರಿಫೈಸ್ ಸಹಜ ಯಜ್ಞ ಆ ಸಹಜ ಯಜ್ಞಕ್ಕೆ ಭಗವಂತ ಕರೆದುಕೊಂಡು ಹೋಗುವುದಕ್ಕೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆದ ನಮಗೆ ಇಲ್ಲಿ ಬೋಧನೆಯನ್ನು ಮಾಡ್ತಾ ಇದ್ದಾನೆ ಹಾಗೆಯೇ ಜೀವನ ನಡೆಸಬೇಕು ಅನ್ನೋ ರೀತಿ ಇದು ಇಲ್ಲಿ ಹೇಳ್ತಾ ಇದ್ದಾನೆ ಹಾಗೆಯೇ ಭೂತಗಳಿಗೆ ವಿವಿಧ ರೀತಿಯ ಭೂತಗಳಿಗೆ ನಾವು ಯಾವ ಬಲಿಯನ್ನು ನೀಡ್ತೇವಿಯೋ ಆಹಾರವನ್ನು ನೀಡ್ತೀವ್ಯೋ ಒಂದು ನಾಯಿಗೋ ಬೆಕ್ಕಿಗೋ ದನಕ್ಕೋ ಎಮ್ಮೆಗೋ ಇರುವೆಗಳಿಗೋ ಅದು ಭೂತಯಜ್ಞ ನೀವು ನಾಗರ ಪಂಚಮಿ ದಿಸ ಆ ದಿಸ ಮಾತ್ರ ಒಂದು ಅವು ಅವುಗಳ ಒಂದು ನಿದ್ರಾಭಂಗವನ್ನು ಮಾಡಲಿಕ್ಕೆ ಅವುಗಳ ಮೇಲೆ ಒಂದಿಷ್ಟು ಕೊಡ ಎನ್ನ ತಣ್ಣೀರ್ ಸಮೇತ ತಣ್ಣೀರು ಮಿಶ್ರಿತ ಹಾಲನ್ನ ಸುರಿತಿರಲ್ಲ ಹೊತ್ತದೊಳಗೆ ಅವಾಗ ಎಚ್ಚರವಾಗ್ತವೆ ಓಡೋಗ್ತವೆ ಪಾಪ ನಿಮ್ಮ ಪೂಜೆಯಿಂದ ಅದು ಯಜ್ಞ ಅಲ್ಲ ಸೃಷ್ಟಿ ವಿಶಾಲವಾದರೆ ಯಾವ ರೀತಿಯಲ್ಲಿ ಯಜ್ಞ ಆಗತ್ತೆ ಭೂತ ಯಜ್ಞ ಅವುಗಳನ್ನು ನೀವು ಪೀಡೆ ಕೊಡದೆ ಇರತಕ್ಕಂಥ ಒಂದು ಮರ ಎಷ್ಟು ಈ ಯಜ್ಞದ ಒಂದು ವಿಧದಲ್ಲಿಯೂ ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ ಆ ಯಜ್ಞದ ವಿಧದಲ್ಲಿಯೂ ಕೂಡ ಒಂದು ಅಲ್ಲಿ ಹೇಳ್ತಾರೆ ಯಜ್ಞಶಾಸ್ತ್ರದಲ್ಲಿ ಆ ಯಜ್ಞಕ್ಕೆ ಆ ಪಲಾಶ ವೃಕ್ಷ ಬೇಕಾಗಿದೆ ಅದರಿಂದ ಯೂಪವನ್ನು ಮಾಡ್ತಾರೆ ಪಶುವನ್ನು ಬಲಿಕೊಳ್ಳಲಿಕ್ಕೆ ಆ ಯೂಪವನ್ನು ಮಾಡುವುದಕ್ಕೆ ಎಷ್ಟು ಮರಬೇಕೋ ಅಷ್ಟು ಮಾತ್ರ ಅದನ್ನು ಕತ್ತರಿಸಬೇಕು ನೋಡಿ ಜಾಸ್ತಿ ಕತ್ತರಿಸಲು ಪಾಪ ಬರುತ್ತೆ ನೋಡಿ ಕನ್ಸರ್ನ್ ನೋಡಿ ಇಕೋನಾಜಿಕಲ್ ಕನ್ಸರ್ನ್ ದೃಷ್ಟಿ ನೋಡಿ ದೃಷ್ಟಿ ಅದೇ ಯಜ್ಞ ಆರತಿ ಮಂಗಳಾರತಿ ಅಂತದ್ಞ ತುಪ್ಪ ಸುರಿಯೋದು ಯಜ್ಞ ದೃಷ್ಟಿ ಬೆಳೆಸ್ಕೊಳ್ಳೋದು ಯಜ್ಞ ಹಾಗೆಯೇ ಯಜ್ಞದಲ್ಲಿ ಹೊರತು ಬೇರೆ ಕಡೆಯಲ್ಲಿ ಪಶುವಿನ ಒದೆ ಮಾಡಿದರೆ ಪಾಪ ಬರ್ತದೆ ಅಂತ ಮಾಡಿ ಸುಮ್ ಸುಮ್ಮನೆ ಹತ್ಯೆ ಮಾಡಿದರೆ ಪಾಪ ಬರ್ತದೆ ಎಷ್ಟು ಇದಾಯ್ತು ನೋಡಿ ಅಲ್ಲಿ ಆ ದೃಷ್ಟಿ ನೋಡಿ ಎಷ್ಟು ವಿಷಾದವಾಯ್ತು ಮೃಗದಂತೆ ಇರ್ತಕ್ಕಂತಹ ಮನುಷ್ಯ ಅವನು ಮನುಷ್ಯತ್ವಕ್ಕೆ ಏರಕ್ಕೆ ಅಲ್ಲಿ ಸಹಾಯ ಮಾಡಿದಾಗ ಆಯ್ತು ನಂತರ ಆತನೇ ಆಲೋಚನೆ ಮಾಡ್ತಾನೆ ಇದು ಯಾಕೆ ಹೀಗೆ ಹೇಳಿದ್ರು ಅಂತ ಯಾಕಂದ್ರೆ ಮನುಷ್ಯನಿಗೆ ಬುದ್ಧಿ ಪ್ರಧಾನ ಪ್ರಾಣಿಗಳಿಗೆ ಪ್ರವೃತ್ತಿ ಪ್ರಧಾನ ಕೋಲ್ ತಗೊಂಡ್ರೆ ಓಡ್ತಾ ಇರ್ತಾವ ಕೋಲ್ ತಗೊಂಡಿದ್ದು ಬೇರೆ ಏನಕ್ಕೋ ಅಂತ ಅವ್ರು ಗೊತ್ತಿಲ್ಲ ನಾನು ಹೊಡೆಯೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ತೀರ್ಮಾನ ಅದು ಪ್ರಾಣಿಬುದ್ಧಿ ಅಂತ ಅದಕ್ಕೆ ಪ್ರವೃತ್ತಿ ಅಂತ ಹೇಳ್ತಾರೆ ಇನ್ಸ್ಟಿಂಕ್ಟ್ ಅಂತ ಇಂಗ್ಲೀಷ್ನಲ್ಲಿ ಹಾಗೆ ಮನುಷ್ಯತ್ವದಿಂದ ಮೇಲೆ ದೈವತ್ವಕ್ಕೆ ಏರಬೇಕಾದ್ರೆ ಆ ಮನುಷ್ಯನಲ್ಲಿ ಆ ಒಳಗಡೆ ಇರ್ತಕ್ಕಂತಹ ಯಾವ ಒಂದು ಸ್ಫೂರ್ತಿ ಇಂಟ್ಯೂಷನ್ ಇನ್ಸ್ಪಿರೇಷನ್ ಅಂತ ಹೇಳ್ತಾರೆ ಆ ಇನ್ಸ್ಪಿರೇಷನನ್ನು ಜಾಗೃತವಾದಾಗ ಆ ಬುದ್ಧಿಯ ಎಲ್ಲೆಯನ್ನು ಮೀರಿ ಹೊರಟೋಗ್ತದೆ ಬುದ್ಧಿಯ ಎಲ್ಲೆಯನ್ನು ಮೀರಿ ಹೊರಟೋಗ್ತದೆ ಅದಕ್ಕೆ ಇದು ಒಂದು ಹಂತ ಸ್ಟೆಪ್ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಮನುಷ್ಯನನ್ನ ಮೇಲೆತ್ತುವಂತಹ ಯಾವ ಒಂದು ವಿಧಾನವಿದೆಯೋ ಅದೇ ಯಜ್ಞ ವಿಧಾನ ಅದೇ ಪಂಚಮಹ ಯಜ್ಞ ಹಾಗೆಯೇ ನೃಯಜ್ಞ ಮನುಷ್ಯ ಯಜ್ಞ ಇದೆ ಏನದು ನಮ್ಮ ಎಲ್ಲ ಸಹಮಾನವರ ಜೊತೆಯಲ್ಲಿ ನಾವು ಬದುಕ್ತಾ ಇರ್ತೇವೆ ನೃಯಜ್ಞ ಏನು ಅಂತ ಹೇಳಿದ್ರೆ ಟ್ರೆಡಿಷನಲ್ ಕಾನ್ಸೆಪ್ಟ್ ಏನಿದೆ ಸಾಂಪ್ರದಾಯಿಕ ಕಾನ್ಸೆಪ್ಟ್ ಏನಿದೆ ನೃಯಜ್ಞ ಅಂದರೆ ಅತಿಥಿ ಪೂಜೆ ಮಾತು ನಿಮ್ಮ ಮನೆಗೆ ಹೊತ್ತಿಲ್ಲದ ಹೊತ್ತಿನಲ್ಲಿ ಯಾರು ಬರ್ತಾರೋ ಅವರೇ ಅತಿಥಿಗಳು ಯಾರು ಇನ್ವೈಟ್ ಮಾಡಿ ಬರ್ತಾರೋ ಅವರು ಅತಿಥಿಗಳಲ್ಲ ನೋಡಿ ಇದು ರಹಸ್ಯ ಅತಿಥಿ ತಿಥಿ ನಕ್ಷತ್ರ ನೋಡಿ ಬರುವುದಿಲ್ಲ ತಿಥಿ ನಕ್ಷತ್ರ ನೋಡಿ ಬರುವುದಿಲ್ಲ ಇನ್ವೈಟ್ ಮಾಡಿಸ್ಕೊಂಡು ಬರುವುದಿಲ್ಲ ಬರ್ತಾರೆ ಆ ಸಮಯದಲ್ಲಿ ನೀವು ನಿಮ್ಮ ಎಲ್ಲ ಆ ಮಾನಸಿಕ ಗೊಂದಲವನ್ನು ಬಿಟ್ಟು ನಿಮ್ಮ ಮನೆಯಲ್ಲಿ ಏನು ಜಗಳ ನಡೀತಾ ಇದ್ರು ಅದನ್ನು ಸ್ವಲ್ಪ ಸೈಡ್ಗೆ ಹಾಕಿ ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಅಸಮಾಧಾನವಿದ್ರು ಅದನ್ನು ಒಂದು ಮೂಲೆಗೆ ಸರಿಸಿ ಏನೇ ಇರ್ಬೋದು ಅದು ನಮಗೆ ಗೊತ್ತಾಗತ್ತೆ ಸಂತರ ಜೀವನದಲ್ಲಿ ಗೊತ್ತಾಗ್ತದೆ ಸಂತರ ಜೀವನದಲ್ಲಿ ಗೊತ್ತಾಗುತ್ತೆ ಸಣ್ಣ ಉದಾಹರಣೆ ಹೇಳ್ತೇನೆ ನೋಡಿ ಮಾಸ್ಟರ್ ಮಹಾಶಯ ಮಾಸ್ಟರ್ ಮಹಾಶಯ ಅಂತ ಮ ಗುಪ್ತ ಅಂಕಿತವನ್ನು ಹೊತ್ತಂತಹ ಮಹೇಂದ್ರನಾಥ ಗುಪ್ತ ಶ್ರೀರಾಮಕೃಷ್ಣರ ಗ್ರಹೀ ಭಕ್ತರಲ್ಲಿ ಪರಮಶ್ರೇಷ್ಠ ನಾಗಮಹಾಶಯರನ್ನು ಬಿಟ್ಟರೆ ಈಜನೆ ಅದು ಎಂತಹ ಒಂದು ಗ್ರಹಸ್ಥ ಜೀವನ ಅಂತ ಹೇಳಿದ್ರೆ ಅದ್ಭುತವಾದಂತಹ ಮಾದರಿ ಗೃಹಸ್ಥರಿಗೆಲ್ಲರಿಗೂ ಕೂಡ ಒಮ್ಮೆ ಸ್ವಾಮೀಜಿ ಅಂದ್ರೆ ಸ್ವಾಮಿ ವಿವೇಕಾನಂದ ಶಿಷ್ಯರಾದಂತಹ ಆತ್ಮ ಅಂತ ಬಂದಿದ್ದಾರೆ ಅವರು ಬಂದಿದ್ದಾರೆ ಅವ್ರ ಮನೆ ಯಾರು ಅಲ್ಲಿ ಅವರ ಮನೆ ನೋಡಿದ್ದೀರೋ ಗೊತ್ತಾಗುತ್ತೆ ಸಣ್ಣ ಗಲ್ಲಿ ಆ ಗಲ್ಲಿಯ ಮೇಲೆಗಡೆ ಕಥಾಮೃತ ಭವನ ಅಂತ ಇದೆ ಅದು ಅವರ ಮನೆಯನ್ನೇ ಕಥಾಮೃತ ಭವನ ಅಂತ ಮಾಡಿದ್ದಾರೆ ಅಲ್ಲಿ ಒಂದು ಸಣ್ಣ ಪುಟ್ಟ ಮನೆಯ ಇವರು ಆತ್ಮ ಅಂದ್ರು ಬಂದು ನೋಡ್ತಾರೆ ಸುಮಾರು ಜನ ಬಂದು ಹೋಗ್ತಾ ಇದ್ರು ಅವರು ಮನೆಗೆ ಸರಿ ಇವರು ಒಂದ್ ಕಡೆಯಿಂದ ಆ ಕಡೆಯಿಂದ ಎಂಟರ್ ಆಗ್ತಾ ಇದ್ದಾರೆ ಇವರು ಹೋಗ್ತಾರೆ ಇವರು ಹೋದ ತಕ್ಷಣ ಮಾಸ್ಟ್ ಮಹರ್ಷಿ ಅತ್ಯಂತ ಇದರಿಂದ ಸಂತಸದಿಂದ ಅವ್ರನ್ನ ಬರ ಮಾಡ್ಕೊಡ್ತಾನೆ ಬರ ಮಾಡ್ಕೊಂಡು ಅವ್ರನ್ನ ಉಪಚಾರ ಮಾಡಿ ಏನು ಮಾಟದಿಂದ ಬಂದಿದ್ದು ಏನು ಅಂತ ಹೇಳ ಎಲ್ಲ ಕೇಳಿ ಆಮೇಲೆ ಊಟವನ್ನು ತಾನಿ ಮಾಡಿ ಅಡಿಗೆಯನ್ನು ಮಾಡಿ ಈತನೇ ಬಡಿಸ್ತಾನೆ ಆತ್ಮನಂದ್ರು ಊಟ ಮಾಡ್ತಾ ಇರ್ತಾರೆ ಊಟ ಎಲ್ಲ ಆಗುತ್ತೆ ನಂತರ ಅವನು ಪ್ರಶ್ನೆ ಕೇಳ್ತಾರೆ ಏನು ಈ ಇವತ್ತು ಈ ಮನೆಯಲ್ಲಿ ಏನು ವಿಶೇಷ ಇಷ್ಟು ಜನ ಬಂದು ಹೋಗ್ತಾ ಇದ್ದೀರಲ್ಲ ಅಂತ ಮಾಸ್ಟರ್ ಮಹರ್ಷಿನ ಕೇಳ್ತಾರೆ ಮಾಸ್ಟರ್ ಮಹರ್ಷಿ ಆಗ ಸಮಾಧಾನದಿಂದ ಹೇಳ್ತಾನೆ ಏನಿಲ್ಲ ಈ ಮನೆಯಲ್ಲಿ ಒಬ್ಬಳು ಇದ್ಲು ಅವಳು ತೀರಿ ಹೋಗಿದ್ದಾಳೆ ಇದಕ್ಕೋಸ್ಕರ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಯಾರಪ್ಪ ಅಂದ್ರೆ ಮಾಸ್ಟರ್ ಮಹಾಶಯನ ಮಗಳು ಅಂತಹ ಉದ್ವೇಗದ ಅಂತಹ ವ್ಯಥೆಯ ಆ ಒಂದು ಸನ್ನಿವೇಶವನ್ನ ಅತಿಥಿ ಬಂದಾಗ ಬದಿಗೆ ತಳ್ಳಿ ಇದು ನಿಮ್ ಪರ್ಸ್ನಲ್ ಅನ್ನೋದು ಇರಲೇಬಾರ್ದಲ್ಲಿ ಎಂತಹ ಶ್ರೇಷ್ಠ ಯಜ್ಞ ನೋಡಿ ಅಲ್ಲಿ ದೇವತೆಗಳು ಬರಬೇಕಲ್ಲಿ ಹಿಡಿದು ಹಿಡಿದು ಬರ್ತಾರೆ ದೇವತೆಗಳು ಅಂತ ಮನೆಗೆ ಹೊರಳಾಡ್ತಾರಲ್ಲಿ ಆ ಮನೆಯಲ್ಲಿ ಅವರು ಸ್ವರ್ಗ ಬಿಟ್ಟು ಬರ್ತಾರೆ ಹೊರಳಾಡ್ಲಿಕ್ಕೆ ಆಶ್ಚರ್ಯವಾಗುತ್ತೆ ಆತ್ಮ ಅಂದ್ರೆ ಇವ್ ನಾವು ಸನ್ಯಾಸಿಗಳು ಇವನ್ ಎಂತ ಸನ್ಯಾಸಿ ಅಪ್ಪ ನಮಗಿಂತಲೂ ಅದ್ಭುತವಾದಂತಹ ಸನ್ಯಾಸಿ ತನ್ನ ಮಗಳೇ ಸತ್ತೋಗಿದ್ರು ಕೂಡ ಯಾವ ಒಂದು ಅಟ್ಯಾಚ್ಮೆಂಟು ಇಲ್ಲದೆ ಇನ್ನೊಬ್ಬ ಅತಿಥಿ ಬಂದಿದ್ದಾನೆ ಸ್ವಾಮಿ ಬಂದಿದ್ದಾನೆ ಅವನಿಗೆ ಉಪಚಾರ ಮಾಡಬೇಕು ಅಂತ ತಾನೇ ಸ್ವತಃ ಕೂತು ಬಡಿಸಿ ಅದು ವಿಷಯವನ್ನು ಅರ್ಧಕ್ಕೆ ಹೇಳದೆ ಊಟ ಮಾಡುವಾಗ ಹೇಳಿದ್ದಿದ್ರೆ ನೋಡಿ ಆಲೋಚನೆ ಮಾಡಿ ಇದ್ರೆಲ್ಲ ಪಾಯಿಂಟ್ ನಾವು ಆಲೋಚನೆ ಮಾಡಬೇಕು ಅತಿಥಿಗಳನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು ಅತಿಥಿಗಳ ಮನಸ್ಸಿನಲ್ಲಿ ಕಿಂಚಿತ್ತೂ ಕೂಡ ಇವನ ದುಃಖದ ಹನಿ ಕೂಡ ಬಂದು ತಟ್ಟಬಾರ್ದು ಹಾಗೆ ಆ ದುಃಖ ಎಲ್ಲ ಇಲ್ಲೇ ಅಡಗೋಗ್ಬಿಡ್ಬೇಕು ದುಃಖ ಎಲ್ಲ ಇಲ್ಲೇ ಅಡಿಗೆ ಹೋಗ್ಬಿಡ್ಬೇಕು ನನ್ನಲ್ಲೇ ದುಃಖ ಅಡಿಗೆ ಹೋಗ್ಲಿ ಅಂತ ಬೇರೆಯವ್ರಿಗೆ ನಾನು ನನ್ನ ನಗೆಯನ್ನೇ ಕೊಡ್ಲಿ ಅಂತ ನನ್ನ ಆನಂದವನ್ನೇ ನಾನು ಇನ್ನೊಬ್ಬರಿಗೆ ಕೊಡ್ತೇನೆ ನನ್ನ ದುಃಖ ನನ್ನಲ್ಲೇ ಸತ್ತೋಗ್ಲಿ ಅಂತ ನನ್ನೊಂದಿಗೆ ಚಿತಿ ಹಾಕ್ಲಿ ಅಂತ ಇದು ಅದ್ಭುತ ಇದು ಆಶ್ಚರ್ಯವಾಗುತ್ತೆ ಆತ್ಮಾನಂಜಿಗೆ ಅವ್ರು ಬರೀತಾರೆ ಅದರಲ್ಲಿ ಇಂತಹ ಮಹಾಪುರುಷನನ್ನ ನಾನು ನೋಡಿದ್ದೇ ನನ್ನ ಮಹಾಭಾಗ್ಯ ಹಾಗೆಯೇ ನಾಗ ನಾಗಮಹಾಶಯ ಅಂತ ಇನ್ನೊಬ್ಬರಿದ್ದರು ಅವರು ಅವರೂ ಅವರ ಧರ್ಮಪತ್ನಿ ಅವರಿಗೆ ತಮಾಷೆ ನೋಡಿ ಎರಡು ಮದುವೆ ಆಗಿತ್ತು ನಾಗಮಹಾಶಯರಿಗೆ ಒಂದು ಮದುವೆ ಅಲ್ಲ ಒಂದು ಪತ್ನಿ ತೀರು ಹೋದ್ಮೇಲೆ ಎರಡು ಮದುವೆ ಆಗಿತ್ತು ಮನುಷ್ಯ ಸಂಸಾರದಲ್ಲಿ ಯಾವ ರೀತಿಯಲ್ಲಿ ಇದ್ರು ಅಂದರೆ ಇದು ನನ್ನ ಮನೆಯಲ್ಲ ಇದು ನನ್ನ ಹೆಂಡತಿ ಆ ರೀತಿಯಲ್ಲಿ ಎಲ್ಲಿ ಮದುವೆ ಆದಮೇಲೆ ಹೆಂಡತಿ ಸವಾಸ ಮಾಡಬೇಕಾಗತ್ತೆ ಅಂತ ಮರದ ಮೇಲೆ ಕೂತ್ಕೊಡ್ತಾ ಇದ್ರು ನಭೂತೋ ನ ಭವಿಷ್ಯ ನ ಭೂತೋ ನ ಭವಿಷ್ಯ ಇದೆಲ್ಲ ನಮಗದ ಆದರ್ಶ ಇದೆ ಅದರ ಕಿಂಚಿತ್ ಒಂದು ಅಂಶ ನಾವು ಪಾಲಿಸಿದ್ರೆ ಸಾಕು ನಾವು ಮತ್ತಿಲ್ಲಿ ವಾಪಸ್ ಬರಬೇಕಾಗಿಲ್ಲ ಅಂತಹ ಆದರ್ಶ ಅಂತ ಆದರ್ಶ ಹಾಕಿ ಕೊಡ್ಲಿಕ್ಕೆ ಗುರು ಮಹಾರಾಜರು ಅವ್ರನ್ನ ಹಿಂದೆ ಕೇಳ್ತಾರೆ ನನ್ಗೆ ಸನ್ಯಾಸ ಕೊಟ್ಬಿಡಿ ಅಂತ ಬೇಡ ನೀವು ಇರಿ ನೀವು ಇರಿ ಶ್ರೀರಾಮಕೃಷ್ಣರು ಅತ್ಯಂತ ಕೆಲವೇ ಮಂದಿಗೆ ಬಹು ವಚನ ಉಪಯೋಗಿಸ್ತಾ ಯೇಶವನಿಗೂ ಕೂಡ ನೀನೇ ಅಂತಲೇ ಹೇಳ್ತಾ ಇದ್ದಿದ್ದ ಇವರಿಗೆ ನೀವು ಅಂತಲೇ ಅಷ್ಟು ಇದು ಶ್ರೀರಾಮಕೃಷ್ಣರಿಗೆ ಆ ಭಕ್ತಿ ಗೌರವ ಉಕ್ಕು ಅಂತೆ ಜೀವನ ನಡೆಸಿದಂತಹ ಗ್ರಹಸ್ಥ ಮಹಾಗ್ರಹಸ್ಥ ಒಮ್ಮೆ ತಮ್ಮ ಶಿಷ್ಯ ಎಲ್ಲೋ ದೂರದಿಂದ ನೋಡ್ಲಿಕ್ಕೆ ಎಂತ ಬಂದಿದ್ದಾನೆ ಆಗ್ಲೇ ಅವರು ದೊಡ್ಡ ರಿಜೆಂಡ್ ಆಗಿದ್ರು ದಂತಕತೆ ಬದುಕಿರುವಾಗ್ಲೇನೆ ಯಾವಾಗಲೂ ದಂತ ಮನುಷ್ಯ ಬದುಕಿರುವಾಗ ದಂತಕತೆ ಆಗಲ್ಲ ಸತ್ತೋದ ಮೇಲೆ ಅವನ ದಂತ ಎಲ್ಲ ಉದರೋದ್ಮೇಲೆ ದಂತಕತೆ ಆಗೋದು ಅಲ್ಲಿ ತನಕ ಆಗೋಲ್ಲ ಆದ್ರೆ ಈ ಮನುಷ್ಯ ಬದುಕಿರುವಾಗಲಿಯೇ ಪೂಜಿಸಲ್ಪಟ್ಟಂತಹ ಮನುಷ್ಯ ಅವರ ಜೀವನದಿಂದ ಎಲ್ಲಿಂದೂ ದೂರದಿಂದ ಶಿಷ್ಯ ಓಡ್ ಓಡಿ ಬಂದಿದ್ದಾನೆ ಮಳೆ ಧಾರಾಕಾರ ಅಂತ ಮಳೆ ಅದು ಇದು ಎಲ್ಲಿ ಈಸ್ಟ್ ಬೆಂಗಾಲ್ ಪೂರ್ವ ಬಂಗಾಳ ಮಳೆ ಮತ್ತೆ ಎಲ್ಲ ಕಡೆ ಪ್ರವಾಹ ಅಂತಹ ಪ್ರವಾಹದಲ್ಲಿ ವಿಷಸರ್ಪಗಳೆಲ್ಲ ಇರ್ತದೆ ಅಂತಹ ವಿಷ ಸರ್ಪಗಳನ್ನು ಲೆಕ್ಕಿಸದು ಈಜ್ಕೊಂಡು ಬಂದಿದ್ದಾನೆ ಈ ಶಿಷ್ಯ ಬಂದ್ಬಿಟ್ಟು ಅವ್ರ ಹತ್ರ ಬಂದಾಗ ಎಲ್ಲ ಒದ್ದೆ ನೀವು ನನಗೋಸ್ಕರ ಐತೆ ಇದೆಲ್ಲ ಬಂದಿದಾನ ಅಂತ ಹೇಳಿಬಿಟ್ಟು ಅವನ ಬಟ್ಟೆಯನ್ನೆಲ್ಲ ತಾವೇ ಇದು ಮಾಡಿ ತಮ್ಮದ್ಯಾವು ಹಳೆ ಬಟ್ಟೆ ಇದ್ದಿದ್ದನ್ನು ಕೊಟ್ಟು ಅವನನ್ನು ಅಲ್ಲಿ ಕೂಡಿಸಿ ಉಪಚಾರ ಮಾಡಿ ಆಮೇಲೆ ಒಳಗೆ ಹೋಗ್ತಾರೆ ಅಡುಗೆ ಮಾಡಬೇಕು ಅಂತ ಸೌದೆಯೇ ಇಲ್ಲ ಏನು ಮಾಡೋದು ಸೌದೆ ಇಲ್ವಲ್ಲ ಅಂತ ಚಿಂತೆ ಹತ್ಬಿಡುತ್ತೆ ಹೆಂಡತಿ ಹೇಳ್ತಾಳೆ ಏನು ಮಾಡೋದು ಅಂತ ಅಕ್ಕಿ ಇಷ್ಟೇ ಇರುತ್ತೆ ನೀೇ ಮಾಡೋ ಕೊನೆಗೆ ಸೌದೆ ಇಲ್ಲವನ್ನ ನೋಡಿಬಿಟ್ಟು ತಮ್ಮ ಮನೆಯ ಛಾವಣಿಯ ಕಂಬ ಇರುತ್ತಲ್ಲ ಅದನ್ನೇ ಕೊಡ್ಲಿಟ್ಟು ಕರೆದು ಬಿಟ್ಟು ಆ ಕಂಬವನ್ನೇ ಸೌದೆಯಾಗಿ ಮಾಡಿ ಅಡಿಗೆಯನ್ನು ಮಾಡಿ ಅದು ಬಳಸ್ತಾರೆ ಅತಿಥಿ ಸೇವೆ ಅಂದರೆ ಇದು ಮಾಡಿದರೆ ಹೀಗೆ ಮಾಡಬೇಕು ಇನ್ವೈಟೆಡ್ ಆಗಿ ಪಾರ್ಟಿ ಕೊಡ್ತಕ್ಕಂಥದ್ದು ಅದು ಅತಿಥಿ ಸೇವೆ ಅಲ್ಲ ಅದು ಅದು ಹೋಟೆಲ್ ಸೇವೆ ಹೋಟೆಲ್ ಸೇವೆ ಅತಿಥಿ ಸೇವೆ ಆಗುವುದಿಲ್ಲ ಅಲ್ಲಿ ಆ ಭಾವನೆ ಇರೋದಿಲ್ಲ ಆ ಭಾವನೆ ಏಳಬೇಕು ಆ ಭಾವನೆ ಏಳಬೇಕು ನಮ್ಮಲ್ಲಿ ಇರ್ತಕ್ಕಂತಹ ದೈವ ಜಾಗೃತವಾಗಬೇಕು ಇದು ಎಲ್ಲದರ ಹಿಂದೆ ಇರತಕ್ಕಂಥದ್ದು ಅದೇನೆ ಪಂಚಮಹಾಯಜ್ಞ ನಿಯತ ಕರ್ಮ ನಿತ್ಯ ಕರ್ಮ ನಮ್ಮ ಸ್ವಭಾವ ಕರ್ಮ ಸ್ವಧರ್ಮ ಅದೇ ಗೃಹಸ್ಥರಿಗೆ ಅಲ್ಲಿ ನಮ್ಮಲ್ಲಿರ್ತಕ್ಕಂತಹ ದೇವತೆ ಜಾಗೃತವಾದ್ರೆ ಅದು ನಿಜವಾಗಿಯೂ ನೀವು ನಿತ್ಯ ಕರ್ಮ ಮಾಡಿದ್ದೀರಾ ನಿಮ್ಮ ಎಲ್ಲ ಏನೇನು ಸಂಸ್ಕಾರ ಇದೆಯಾ ಎಲ್ಲ ನಾಶವಾಗ್ತಾ ಇರ್ತದೆ ಈ ನಮ್ಮ ಇರ್ತಕ್ಕಂತಹ ಕುಸಂಸ್ಕಾರವನ್ನ ನಾಶ ಮಾಡಲಿಕ್ಕೆ ನಿತ್ಯ ಕರ್ಮ ಇರ್ತಕ್ಕಂಥ ಆದ್ರಿಂದ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ನಿಯತಂ ಕರ್ಮ ಕುರು ನಿತ್ಯವಾದಂತಹ ಕರ್ಮವನ್ನು ಬಿಡ್ಲೇ ಬೇಡ ಇದು ಭಗವಂತನ ನಿಶ್ಚಿತ ಮತಿ ನಿಶ್ಚಿತ ಅಭಿಪ್ರಾಯ ಯಾಕಂದ್ರೆ ಕೊನೆಯ ಹದಿನೆಂಟನೇ ಅಧ್ಯಾಯದಲ್ಲೂ ಇನ್ನು ಹೇಳ್ತಾ ಇದ್ದಾನೆ ಪುನಃ ಏನೇ ಮಾಡೋ ನಿತ್ಯ ಕರ್ಮವನ್ನು ಬಿಡಬೇಡ ಆದರೆ ನಿತ್ಯ ಕರ್ಮವನ್ನು ಕೂಡ ಕಾಮನೆಯಿಲ್ಲದೆ ಮಾಡು ಇದು ಭಗವಂತನ ನಿಶ್ಚಿತ ಅಭಿಪ್ರಾಯ ಭಗವದ್ಗೀತೆಯನ್ನು ಅಭಿಪ್ರಾಯ ಅಂಡರ್ಲೈನ್ ಮಾಡ್ಕೋಬೇಕಿತ್ತು ಹಾಗೆ ಇಲ್ಲಿ ಹೇಳ್ತಾ ಇದ್ದೇನೆ ಅರ್ಜುನಿಗೆ ಅರ್ಜುನನು ನಿತ್ಯ ಕರ್ಮ ಯಾವುದು ಈಗ ಸದ್ಯಕ್ಕೆ ಯುದ್ಧ ಮಾಡತಕ್ಕಂಥದ್ದು ಯುದ್ಧ ಯಾವ ರೀತಿಯಲ್ಲಿ ನೋಡಬೇಕು ನಾನು ಅವರನ್ನ ಹೊಡಿಬೇಕು ಅವನ್ ನನ್ನ ಹೀಗೆ ಮಾಡ್ದ ದ್ರೌಪದಿ ಹೀಗೆ ಮಾಡ್ದ ಅನ್ನೋ ಮನಸ್ಸಲ್ಲಿ ಇರಬಾರ್ದು ದ್ವೇಷ ಇರಬಾರ್ದು ದ್ವೇಷ ಇರಬಾರ್ದು ಯಾಕೆ ಧರ್ಮ ಯುದ್ಧ ಇದು ಧರ್ಮ ಜಯ ಆಗಬೇಕು ಅಷ್ಟೇ ಅರ್ಜುನ ಇರ್ಲಿ ಅರ್ಜುನ ಇಲ್ಲದೆ ಇರಲಿ ಅರ್ಜುನ ಇರಲಿ ಅರ್ಜುನ ಇಲ್ಲದೆ ಇರಲಿ ಧರ್ಮಕ್ಕೆ ಜಯ ಬರಬೇಕು ದುರ್ಯೋಧನ ಒಂದು ವೇಳೆ ಬಂದರೆ ಅಧಿಕಾರಕ್ಕೆ ಬಂದರೆ ಏನಾಯ್ತು ಅಧರ್ಮ ಮೇಲಕ್ಕೆ ಹೋಗುತ್ತೆ ಅಧರ್ಮದಿಂದ ಏನಾಗ್ತದೆ ಪ್ರಜೆಗಳೆಲ್ಲವೂ ಕೂಡ ದುಷ್ಟರಾಗ್ತಾರೆ ಯಥಾ ರಾಜ ತಥಾ ಪ್ರಜೆ ಈಗಾಗಿರುವುದು ಪ್ರಜೆಗಳು ದುಷ್ಟರಾದ್ರೆ ಹೋಯ್ತು ಯಾವ ಒಂದು ಪರಂಪರೆಯಿಂದ ಬರ್ತಕ್ಕಂತಹ ಯಾವ ಯಾವ ಒಳ್ಳೆಯ ಒಳ್ಳೆಯ ಸಮಾಜದಲ್ಲಿ ಇರತಕ್ಕಂತಹ ಮೌಲ್ಯಗಳು ವ್ಯಾಲ್ಯೂಸ್ ಇರುತ್ತೋ ಎಲ್ಲವೂ ಕೂಡ ನಾಶವಾಗ್ತಾರೆ ವ್ಯಾಲ್ಯೂಸ್ ನಾಶವಾದರೆ ಹೋಯ್ತು ಇನ್ನೇನಿದೆ ಸಮಾಜ ನಾಶವಾದಾಗೆ ರೋಮ್ ಎಂತಹ ವೈಭವಯುತವಾದಂತಹ ಚಕ್ರಾಧಿಪತ್ಯ ಈ ಭೂಮಿಯಲ್ಲಿ ಇತ್ತು ರೋಮ್ ಯಾಕೆ ನಾಶವಾಯಿತು ಅದಕ್ಕೆ ಆ ರೋಮ್ ಮಹಾಚಕ್ರಾಧಿಪತ್ಯದ ಚರಿತ್ರೆಯನ್ನು ಬರೆದಂತಹ ಗಿಬನ್ ಅನ್ನುವಂತಹ ಚರಿತ್ರಕಾರ ಬರಿತ ಅಂತ ಸ್ವಾಮೀಜಿ ಹೇಳೋದು ಎಷ್ಟು ಚರಿತ್ರೆಯನ್ನು ಅವರು ಅಧ್ಯಯನ ಮಾಡಿದ್ದಾರೆ ಎಂದು ಅವರು ಹೇಳೋದು ರೋಮನ್ ರಾಜ್ಯ ಮುಳುಗಿದ್ದೆ ಭೋಗ ಲಾಲಸೆಯಿಂದ ಅತಿಯಾದಂತಹ ಭೋಗ ಲಸೆಯಿಂದ ಮುಳಗಿಹೋಯಿತು ಯಾವಾಗ ಮನುಷ್ಯನಿಗೆ ಭೋಗವೇ ಪ್ರಧಾನವಾಗುತ್ತೋ ಯೋಗವಲ್ಲೋ ಅವಾಗ ಏನಾಗತ್ತೆ ಆತ ಲೋಭಿ ಆಗ್ತಾನೆ ಆ ಲೋಭದಿಂದ ಏನು ಮಾಡ್ತಾನೆ ಮಾಡಬಾರದ ಕೆಲಸವನ್ನು ಆತ ಮಾಡ್ತಾನೆ ಮಾಡಬಾರದ ಕೆಲಸ ಏನಾಗುತ್ತೆ ಅಂದರೆ ಅರಾಜಕತೆಯನ್ನು ಅವ್ಯವಸ್ಥತೆಯನ್ನು ಸಮಾಜದಲ್ಲಿ ಆ ರಾಜ್ಯದಲ್ಲಿ ಮೂಡಿಸ್ತಾನೆ ಅವ್ಯವಸ್ಥೆ ಉಂಟಾದ್ರೆ ಹೋಯ್ತಿಯಲ್ಲ ಹೋಯ್ತು ಮುಖ ಮೂತಿ ನೋಡಲ್ಲ ತಂದೆ ಮಗನ ಮೂತಿ ನೋಡಲ್ಲ ಮಗ ತಂದೆ ಮೂತಿ ನೋಡಲ್ಲ ಬೇಕಾಗಿರೋದೇನು ನನ್ನ ಭೋಗ ಸಾಮಗ್ರಿ ಅಷ್ಟೆ ಹಾಗೆ ಆದ್ರಿಂದ ಹೀಗೆ ಆಗಬಾರದು ಹೀಗೆ ಆಗಬಾರದು ಆದ್ದರಿಂದ ನೀನು ಯುದ್ಧ ಮಾಡಲೇಬೇಕು ಯಾಕೆ ಅಂದ್ರೆ ಎತ್ತಿ ಹಿಡಿಯುವುದು ಕ್ಷತ್ರಿಯನಾದಂತಹ ಹೇ ಅರ್ಜುನನೇ ನಿನ್ನ ಕರ್ತವ್ಯ ಆದ್ದರಿಂದ ನಿತ್ಯ ಕರ್ಮ ನಿನಗೆ ಯಾವುದು ಯುದ್ಧ ಇನ್ನು ನೈಮಿತ್ತಿಕ ಕರ್ಮ ಅಂದ್ರೆ ಯಾವುದು ಎರಡನೇ ಕರ್ಮ ಹೇಳಿದೆ ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ನೈಮಿತ್ತಿಕ ಕರ್ಮ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಈಗ ಮಗ ಉಪನಯನಕ್ಕೆ ವಯಸ್ಸಾಗಿರುತ್ತೆ ಆಗ ಉಪನಯನವನ್ನು ಮಾಡಿಸ್ತಕ್ಕಂತಹ ಕರ್ಮ ಅದು ಪದೇ ಪದೇ ಬರ್ತಕ್ಕಂಥದ್ದಲ್ಲ ದಿನನಿತ್ಯ ಬರ್ತಕ್ಕಂಥ ಕರ್ಮ ಅಲ್ಲ ನಿತ್ಯ ಕರ್ಮ ಅಲ್ಲ ಅದು ಆ ಒಂದು ನಿಮಿತ್ತ ಬಂದಾಗ ಮಾತ್ರ ಮಾಡ್ತಕ್ಕಂಥದ್ದು ವ್ರತ ಇತ್ಯಾದಿಗಳು ಅನಂತನ ವ್ರತ ಮಾಡ್ತೀರ ಕೃಷ್ಣಾಷ್ಟಮಿ ಮಾಡ್ತೀರ ಅದೆಲ್ಲ ಆಯಾ ಸಮಯ ಬಂದಾಗ ಮಾತ್ರ ಮಾಡ್ತಕ್ಕಂತಹ ನಿಮಿತ್ತದಿಂದ ಉಂಟಾಗ್ತಕ್ಕಂತಹ ಕರ್ಮ ಇದಕ್ಕೆ ನೈಮಿತ್ತಿಕ ಕರ್ಮ ಅಂತ ಹೆಸರು ಇದು ನಾವು ಫಲಾಪೇಕ್ಷೆಯನ್ನು ಮಾಡಬಹುದು ನೈಮಿತ್ತಿಕ ಕರ್ಮ ಅಂತಕ್ಕಂಥದ್ದು ಅದರಿಂದ ಫಲ ಬರ್ತದೆ ಫಲ ಬರ್ತೆ ಈಗ ಅಂತದ ವ್ರತ ಅಥವಾ ಯಾವುದೇ ಒಂದು ವ್ರತ ಏನೋ ಒಂದು ತಲೆಯಲ್ಲಿ ಫಲವನ್ನ ಇಟ್ಟುಕೊಂಡು ನಾವು ಮಾಡ್ತೇವೆ ಅಂತಹ ವ್ರತಗಳು ನೈಮಿತ್ತಿಕ ವ್ರತಗಳು ಈಗ ಕುಂಭಮೇಳ ಅದು ನೈಮಿತ್ತಿಕ ವ್ರತ ಯಾಕೆ ಆ ಸಮಯದಲ್ಲಿ ಮಾತ್ರ ಬರ್ತಕ್ಕಂಥದ್ದು ಹನ್ನೆರಡು ವರ್ಷಕ್ಕೆ ಒಮ್ಮೆ ಬಂದ್ರೆ ಮಾತ್ರ ಬರ್ತಕ್ಕಂಥದ್ದು ಹೀಗೆ ಅದು ನೈಮಿತ್ತಿಕ ಕರ್ಮ ಕಾಮ್ಯ ಕರ್ಮ ಅಂದರೆ ಕಾಮನೆಗಳನ್ನು ಮನಸ್ಸಲ್ಲಿ ಎಷ್ಟೊಂದು ಬಯಕೆಗಳಿರುತ್ತೆ ಪುತ್ರ ಬೇಕು ಅಥವಾ ಸಂಪತ್ತು ಬೇಕು ಪಶುಗಳು ಬೇಕು ಹಣ ಬೇಕು ಅಧಿಕಾರ ಬೇಕು ಈ ಬೇಕು ಅನ್ನೋದಕ್ಕೆ ನನ್ನ ಕೈಯಲ್ಲಿ ಸಂಪಾದನೆ ಮಾಡೋ ತಾಕತ್ ನನಗಿರೋದಿಲ್ಲ ಯಾಕೆ ಅಂದರೆ ನನ್ನ ಕೈಗೆ ಮೀರಿದಂತಹ ಯಾವುದೋ ಶಕ್ತಿ ಅದನ್ನು ತಡಿತಾ ಇರ್ತದೆ ಹಾಗಿದ್ರೆ ಆ ಶಕ್ತಿಯನ್ನು ತೃಪ್ತಿಪಡಿಸಿಕೊಂಡು ನನಗೆ ಬೇಕಾದಂಥ ವಸ್ತುಗಳನ್ನು ಪಡಿಬೇಕಲ್ಲ ನಾನು ಆಗ ನಾನೇನ್ ಮಾಡ್ತೇನೆ ಆ ಶಕ್ತಿಯ ತೃಪ್ತಿಯನ್ನ ಮಾಡಲಿಕ್ಕೆ ಕಾಮ್ಯ ಕರ್ಮಗಳನ್ನು ಮಾಡ್ತೇನೆ ಏನದು ಅಂತ ಹೇಳಿದ್ರೆ ಯಜ್ಞ ಯಾಗಾದಿಗಳನ್ನು ಮಾಡ್ತೇನೆ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತೇನೆ ಆ ಹೋಮ ಈ ಹೋಮ ಆ ಇದು ಈ ಇದು ಆ ಅಷ್ಟೋತ್ತರ ಈ ಸೇವೆ ಎಲ್ಲ ಮಾಡಿಸ್ತೇನೆ ಅದರಿಂದ ನನ್ಗೆ ಹೀಗಾಗ್ಲಿ ಅಂತ ತಿರುಪತಿ ಓಡ್ತಾ ಇರ್ತೇನೆ ಬರ್ತಾ ಇರ್ತೇನೆ ಹೀಗಾಗ್ಲಿ ಹಾಗಾಗ್ಲಿ ಅಂತ ಇದೆಲ್ಲ ಕಾಮ್ಯ ಕರ್ಮ ಕೊನೆಯಲ್ಲಿ ಬರ್ತಕ್ಕಂಥ ನಿಷಿದ್ಧ ಕರ್ಮ ಯಾವುದನ್ನು ಮಾಡಿದರೆ ನನ್ನ ಸರ್ವನಾಶವಾಗ್ತದೆಯೋ ಅದು ನಿಷಿದ್ಧ ಕರ್ಮ ಇಮ್ಮಾರಲ್ ಆಕ್ಟ್ಸ್ ಅನೈತಿಕವಾದಂತಹ ಕರ್ಮಗಳು ಅದೆಲ್ಲವೂ ಕೂಡ ಶಾಸ್ತ್ರ ನಿಷಿದ್ಧವಾದಂತಹ ಕರ್ಮಗಳು ಮನುಷ್ಯನಾಗಿ ನಾನು ಯಾರು ಮಾಡಬಾರ್ದು ಅಥವಾ ನನ್ನ ಸಮಾಜದಲ್ಲಿ ಯಾವ ಒಂದು ವ್ಯವಸ್ಥೆಯಲ್ಲಿ ಇದ್ದಾಗ ನಾನು ಯಾವ ಕರ್ಮವನ್ನು ಮಾಡಿದರೆ ಸಮಾಜಕ್ಕೆ ಧಕ್ಕೆ ಉಂಟಾಗ್ತದೆಯೋ ಅದು ನನಗೆ ನಿಷಿದ್ಧ ಕರ್ಮ ನಾನು ಟೀಚರ್ ಆಗಿರ್ತೇನೆ ಸೋಮವಾರ ಇದನ್ನು ಮಾಡ್ತೇನೆ ಅದು ನಿಷಿದ್ಧ ಕರ್ಮ ಪಾಠ ಸರಿಯಾಗಿ ಮಾಡೋದಿಲ್ಲ ಹುಡುಗರಿಗೆ ಟ್ಯೂಷನ್ ಬರೀ ಬರ್ಲಿಕ್ಕೆ ಹೇಳ್ತೇನೆ ಅದು ನಿಷಿದ್ಧ ಕರ್ಮ ಕ್ಲಾಸ್ನಲ್ಲಿ ಸರಿಯಾಗಿ ಪಾಠ ಮಾಡದೆ ನಾಚಿಕೆ ಇಲ್ಲದೆ ಕ್ಲಾಸ್ನಲ್ಲಿ ಹೇಳ್ತೇನೆ ಏನಂತ ನೋಡ್ರೋ ಇದನ್ನ ನೀವು ನೋಡ್ಸ್ ಪಡ್ಕೊಳ್ಳಿ ಯಾಕೆ ಗೊತ್ತಾ ಇವರಲ್ಲ ಸಾಯಂಕಾಲ ಬರೋದಿಲ್ಲ ನಮ್ಮ ಮನೆಗೆ ಇವರೆಲ್ಲ ಸಾಯಂಕಾಲ ನಮ್ಮ ಮನೆಗೆ ಬರ್ತಾರೆ ಆದ್ರಿಂದ ನೀವು ಬರ್ಕೊಳ್ಳಿ ನೀವು ಬೇಡ ಅಂತ ನಾಚಿಕೆ ಇಲ್ಲದ ಕೆಲವು ಟೀಚರ್ ಹೇಳಿದ್ರೆ ಅದು ನಿಷಿದ್ಧ ಕರ್ಮ ಅಂತ ಅರ್ಥ ಒಬ್ಬ ಸಮಾಜದಲ್ಲಿ ಶಿಕ್ಷಣವನ್ನು ನೀಡುವಂತಹ ಜವಾಬ್ದಾರಿಯನ್ನು ಗುರುತರ ಜವಾಬ್ದಾರಿಯನ್ನು ಹೊತ್ತು ತನಗೆ ಹಾಗೂ ಸಮಾಜಕ್ಕೆ ಮೋಸ ಮಾಡುವಂತಹ ಯಾವ ಕರ್ಮವಿದೆಯೋ ಅದು ನಿಷಿದ್ಧ ಕರ್ಮದಲ್ಲಿ ಸೇರ್ತದೆ ಈ ನಿಷಿದ್ಧ ಕರ್ಮ ಅದನ್ನು ಮಾಡಲೇಬಾರದು ಇದಿಷ್ಟು ನಾಲ್ಕು ಬಗೆಯ ಕರ್ಮಗಳು ಆದ್ರಿಂದ ಇಲ್ಲಿ ಹೇಳ್ತಾ ಇದ್ದಾನೆ ನಿತ್ಯವಾದಂತಹ ನಿನ್ನ ಸ್ವಭಾವಕ್ಕೆ ತಕ್ಕನಾದಂತಹ ಕರ್ಮವನ್ನು ನೀನು ಮಾಡು ಯಾಕೆ ಅಂದರೆ ಅಕರ್ಮಕ್ಕಿಂತಲೂ ಕರ್ಮ ಮಾಡುವುದು ಶ್ರೇಯಸ್ಕರ ಅಕರ್ಮ ಅಂದ್ರೆ ಏನು ಅಂದ್ರೆ ತಮಸ್ಸಿನ ಫಲವಾದಂತಹ ಸೋಮಾರಿತನ ಅದೇ ಅಕರ್ಮ ಮಾಡದೇ ಇರ್ತಕ್ಕಂಥದ್ದು ನಾನು ಏನ್ ಮಾಡಬೇಕು ಅದು ಮಾಡದೇ ಇರ್ತಕ್ಕಂಥದ್ದೇ ಅಕರ್ಮ ಸುಮ್ಮನೆ ಇರುವುದು ತೆಪ್ಪಿಗೆ ಇರುವುದು ಇದು ತುಂಬಾ ಡೇಂಜರಸ್ ಯಾಕೆ ಒಂದು ಕರ್ಮ ಮಾಡದೆ ಇರೋಕ್ ಸಾಧ್ಯ ಇಲ್ಲ ಮನಸ್ಸಿನಲ್ಲಿ ಕರ್ಮ ನಡೀತಾ ಇರ್ತವೆ ಶರೀರದ ಜೊತೆಗೆ ಅದಕ್ಕೆ ನಾವು ಜೋಡಿಸ್ತೇ ಹೋದ್ರೆ ಏನಾಗುತ್ತೆ ಅಂದ್ರೆ ಮನಸ್ಸು ಏನಾಗತ್ತೆ ಐಡಲ್ ಮೈಂಡ್ ಇಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಪಿಶಾಚಿ ಬಂದು ಕೂತ್ಕೊಳ್ಳುತ್ತಂತೆ ಮನಸ್ಸಲ್ಲಿ ಇನ್ನೊಬ್ಬರ ಕಾಲೆಡೆಯತಕ್ಕಂತಹ ಕರ್ಮಗಳನ್ನು ಶುರುವಾಗುತ್ತೆ ಅವ್ನು ಏನು ಮಾಡೋದು ಇವ್ನಿಗೆ ಏನು ಮಾಡೋದು ಅವ್ನ್ಗೆ ಏನು ಮಾಡೋದು ನೀವು ನೋಡಿರ್ಬೇಕು ಈ ಹಳ್ಳಿಗಳಲ್ಲಿ ಪಾಪ ಅವರಿಗೆ ತುಂಬ ಪ್ರಸೋದ್ ಜಾಸ್ತಿ ಹಳ್ಳಿ ಜನರಿಗೆ ನಗರ ಜನರಿಗೆ ಪ್ರಸೋದ್ ಇರೋಲ್ಲ ಅದರಿಂದ ಕಟ್ಟೆಯಲ್ಲಿ ಕೋತ್ಕೊಂಡು ಇಸ್ಪೀಟ್ ಆಡ್ತಾ ಇರ್ತಾರೆ ಇಲ್ವೋ ಇವತ್ತು ಯಾವ ರಾಜಕೀಯ ಮಾಡೋಣ ನಾಳೆ ಯಾವ ರಾಜಕೀಯ ಮಾಡೋಣ ನಿಮ್ಗೆ ಹಳ್ಳಿಯಲ್ಲಿ ಇರ್ತಕ್ಕಂಥ ರಾಜಕೀಯ ಪಟ್ಟಣದಲ್ಲಿ ಸಿಗೋದಿಲ್ಲ ಯಾಕಂದರೆ ಪಟ್ಟಣದಲ್ಲಿ ಪಾಪ ಬೆಳಿಗ್ಗೆ ಉಸಿರಾಡೋಕ್ಕೆ ಟೈಮ್ ಇಲ್ಲ ಅವ್ರಿಗೆ ಐದು ಗಂಟೆ ಅಮ್ಮಮ್ಮ ಅಂದರೆ ಎಂಟು ಗಂಟೆ ಹೇಳ್ತಾರೆ ಎದ್ದ ತಕ್ಷಣ ನೆನಪಾಗುತ್ತೆ ಆಫೀಸ್ ಟೈಮಿಂಗ್ಸ್ ಎಂಟೂವರೆ ಅಂತ ಎಲ್ಲ ಐದು ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ ಏನೋ ಮುಖ ತೊಳಿಯೋದ್ರಿಂದ ಹಿಡಿದು ಸ್ನಾನ ಎಲ್ಲ ಮಾಡಿ ತಿಂಡಿ ತಿನ್ನೋದೆಲ್ಲ ಐದು ಹತ್ತು ನಿಮಿಷದಲ್ಲಿ ಮುಗಿಸಿ ಓಡ್ತಾ ಇರೋದು ಅರ್ಧ ಟೈ ಹಾಕೊಂಡು ಓಡ್ತಾ ಇರ್ತಾರೆ ಅಂಥ ಬಿಸಿಲಿನಲ್ಲಿ ಕೊನೆಗೆ ಏನೋ ಒಂದು ಅಲ್ಲಿ ಕೂತು ಅವ್ರ ಬೈಕೊಂಡು ಮಾಡಿಕೊಂಡು ಕಷ್ಟಪಟ್ಟು ಸಾಯಂಕಾಲ ನಾಯಿ ನಾಲಿಗೆಯನ್ನು ಹೊರಗಡೆ ಬಿಟ್ಟು ಯಾವ ರೀತಿ ಅಂತ ಬರುತ್ತೋ ಆರು ಗಂಟೆ ಏಳು ಗಂಟೆ ತನಕ ಅವ್ರು ಬಿಡೋದಿಲ್ಲ ಚೆನ್ನಾಗಿ ಬಡಿಸಿ ದುಡಿಸ್ತಾರೆ ಹಾಗೆ ಬರ್ತಾರೆ ಆ ಮಾಡಿದಂಥ ಕೆಲಸ ಅವರಿಗೂ ತೃಪ್ತಿಯನ್ನು ನೀಡಿರುವುದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ನೀಡಿರುವುದಿಲ್ಲ ಅವರ ಯಜಮಾನರಿಗಂತೂ ಮೊದಲೇ ನೀಡಿರೋದಿಲ್ಲ ಹೀಗಾಗಿ ಅಂತಹ ಒಂದು ಕತ್ತೆಯ ಕೆಲಸವನ್ನು ಮಾಡಿ ಬಂದು ಕೊನೆಗೆ ಏಳು ಗಂಟೆಯ ನಂತರ ಅರ್ಧ ಕಣ್ಣು ತೆರೆದಂತಹ ಕಣ್ಣಿನಲ್ಲಿ ಅರ್ಧ ಸೀರಿಯಲ್ ಅನ್ನು ನೋಡಿ ಸುಸ್ತಾಗಿ ಕೊನೆಗೆ ಯಾವುದೋ ಒಂದು ಮನಸ್ನಲ್ಲಿ ಹೆಂಡತಿ ಪ್ರೀತಿಯಿಂದ ಮಾಡಿಕೊಟ್ಟಂಥದ್ದು ಅಥವಾ ಅಪ್ರೀತಿಯಿಂದ ಮಾಡಿಕೊಟ್ಟಂಥದ್ದು ಊಟವನ್ನು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಒಳಗೆ ಹಾಕಿಕೊಂಡು ಯಜ್ಞದ ದೃಷ್ಟಿಯಲ್ಲ ದುರುಕಿಕೊಂಡು ಮಕ್ಕಳನ್ನು ನೋಡದೆ ಹಾಸಿಗೆ ಮೇಲೆ ಹಾಗೆ ಬಿದುಗೊಡುವಂತಹ ಯಜ್ಞ ಇದು ದೈನಂದಿನ ಜೀವನದ ಶೈಲಿಯಾದರೆ ಇದರಿಂದ ಯಾವ ಪುರುಷಾರ್ಥವೂ ಕೂಡ ಉಂಟಾಗುವುದಿಲ್ಲ ಆದ್ದರಿಂದ ನಮ್ಮ ಪ್ರತಿಯೊಂದು ಕೆಲಸದ ಮಂತ್ರಿ ಸ್ಪೇಸ್ ಇರಬೇಕು ಸ್ಪೇಸ್ಪೇ ಪ್ರತಿಯೊಂದು ಆಲೋಚನೆಯ ನಡುವಿನಲ್ಲಿ ಸ್ಪೇಸ್ ಇರಬೇಕು ಜಾಗ ಇರಬೇಕು ಜಾಗ ಅದು ಯೋಗದಲ್ಲಿ ಸಾಧ್ಯ ಸ್ಪೇಸ್ ಅಲೋವಿಂಗ್ ಸ್ಪೇಸ್ ಅಂತವಿಂಗ್ ಸ್ಪೇಸ್ ಎಷ್ಟು ಕೆಲಸ ಮಾಡಿದ್ರು ಕೂಡ ಆತ ಕೆಲಸ ಮಾಡ್ದಾಗೆ ಇರುವುದಿಲ್ಲ ಇನ್ನೂ ಒಂದು ಇರ್ತಾನೆ ಆತ ಸಂಸಾರದಲ್ಲಿ ಅದು ಯೋಗ ಹೇಳ್ಕೊಡುತ್ತೆ ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಇನ್ನೂ ಚಿಮ್ಮುವ ಉತ್ಸಾಹದಲ್ಲಿ ಇರ್ಬೋದು ಚಿಮ್ಮುವ ಉತ್ಸಾಹದಲ್ಲಿ ಇರ್ಬೋದು ಅದು ಯೋಗ ಮಾತ್ರ ಹೇಳ್ಕೊಡುತ್ತೆ ಸಮಾಜ ಹೇಳ್ಕೊಡಕ್ಕಾಗುದಿಲ್ಲ ಹೀಗಾಗಿ ಆತ ಹೇಳ್ತಾನೆ ಅಕರ್ಮಕ್ಕಿಂತಲೂ ಕರ್ಮವು ಶ್ರೇಯಸ್ಕರವು ಕೆಲಸವನ್ನು ಮಾಡ್ತಾ ಇರ್ಬೇಕು ಮನುಷ್ಯ ಯಾಕೆ ಅಂದ್ರೆ ಮುಂದಿನ ಸಾಲದಲ್ಲಿ ಆ ಹೇಳ್ತಾನೆ ನೋಡಪ್ಪ ಶರೀರ ಯಾತ್ರಾ ಪಿಚದೆಯೇ ನಪ್ರಸಿದ್ಧೇದ ಕರ್ಮಣ ಕೆಲಸ ಮಾಡದೇ ಇರೋವನಿಗೆ ಶರೀರ ಯಾತ್ರೆ ನಡೀಬೇಕಲ್ಲ ಶರೀರ ಯಾತ್ರೆ ಅಂದ್ರೆ ಏನು ಅದೇ ಬೆಳಿಗ್ಗೆ ಐದರಿಂದ ಹಿಡಿದು ರಾತ್ರಿ ಹನ್ನೊಂದು ಗಂಟೆಯವರೆಗೆ ಆತ ಏನು ಮಾಡಬೇಕು ಜೀವನ ನಡೆಸಬೇಕಲ್ಲ ಜೀವನ ನಡೆಸಬೇಕಾದ್ರೂ ಕೂಡ ಬೇಕಾಗಿರೋದೇನು ಕರ್ಮ ಆದ್ದರಿಂದ ಕೆಲಸ ಮಾಡದೇ ಇರೋವನಿಗೆ ಜೀವನ ಯಾತ್ರೆ ನಡೆಯುವುದಿಲ್ಲ ಊಟ ಊಟ ನಡೆಯುವುದಿಲ್ಲ ಊಟ ಮಾಡಲೇಬೇಕು ಶರೀರವನ್ನು ನಡೆಸಲೇಬೇಕು ಆ ಶರೀರವನ್ನು ನಡೆಸಬೇಕಾದ್ರೆ ಕೆಲಸ ಮಾಡಬೇಕಾಗುತ್ತೆ ಆದ್ರಿಂದ ಶರೀರವನ್ನು ನಡೆಸುವುದಕ್ಕಾದರೂ ಕೊನೆಯ ಪಕ್ಷ ಕೆಲಸವನ್ನು ಮಾಡು ಅಂತ ಹೇಳಿ ಈಗ ಹೊಸ ಒಂದು ವಿಷಯವನ್ನು ತರ್ತಾ ಇದ್ದಾನೆ ಇಡೀ ಅಧ್ಯಾತ್ಮಶಾಸ್ತ್ರದಲ್ಲಿ ಕರ್ಮಕಾಂಡದ ವಿಷಯ ಬರ್ತಾ ಇದೆ ಇಲ್ಲಿ ತಮಾಷೆ ಅಂದರೆ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥ ಕರ್ಮ ಕೌಂತೆಯ ಮುಕ್ತ ಸಂಗ ಸಮಾಚಾರ ಹೇಳ್ತಾ ಇದ್ದಾನೆ ಒಂಬತ್ತನೆಯ ಮಂತ್ರದಲ್ಲಿ ಯಜ್ಞಾರ್ಥಾತ್ ಕರ್ಮಣ ನ್ಯತ್ರ ಲೋಕ ಅಯಂ ಕರ್ಮ ಬಂಧನ ಈ ಜನರು ಕರ್ಮ ಬಂಧನದಿಂದ ತಪ್ಪಿಸಿಕೊಳ್ಬೇಕಾದ್ರೆ ಕರ್ಮವನ್ನು ಮಾಡಬೇಕು ಅಂತ ಹೇಳಬೇಕು ಕರ್ಮ ಬಂಧನದಿಂದ ತಪ್ಪಿಸಿಕೊಳ್ಬೇಕಾದ್ರೂ ಕೂಡ ಏನ್ ಮಾಡಬೇಕು ಕರ್ಮ ಕರ್ಮ ಮಾಡದೆ ಹೋದ್ರೆ ಕರ್ಮ ಬಂದದಿಂದ ತಪ್ಪಿಸ್ಕೊಳಕಾಗುವುದಿಲ್ಲ ಯಾಕೆ ಈಗ ಗೂಡು ಕಟ್ಟಿರ್ತಲ್ಲ ಯಾವುದು ಕಣಜ ಅಲ್ಲ ರೇಷ್ಮೆ ಹುಳು ಆ ರೇಷ್ಮೆ ಹುಳು ಗೂಡು ಕಟ್ಟಿರ್ತಲ್ಲ ಅದಕ್ಕೆ ಗೊತ್ತಿದೆ ಗೂಡು ಯಾವ ರೀತಿಯಲ್ಲಿ ಬಿಡಿಸ್ಬೇಕು ಅಂತ ಆದ್ರೆ ಅಜ್ಞಾನದಿಂದ ಅದು ತಾನೂ ಬೆಂದು ಏನಾಗತ್ತೆ ರೇಷ್ಮೆ ದಾರವಾಗುತ್ತೆ ಅದೇನಾದ್ರೂ ಮನ್ಸು ಮಾಡಿದರೆ ಯಾವ ರೀತಿಯಲ್ಲಿ ನಾನು ಗೂಡನ್ನು ಕಟ್ಟಿದೀನೆಯೋ ಅದರ ವಿರುದ್ಧ ರೀತಿಯಲ್ಲಿ ಗೂಡನ್ನು ನಾನು ಬಿಚ್ಚಬಹುದು ಅನ್ನುವಂಥ ಜ್ಞಾನ ಏನಾದರೂ ಅದಕ್ಕೆ ಬಂದರೆ ಅದು ಬಿಚ್ಚಿ ಚಿಟ್ಟೆಯಾಗಿ ಪಾರಾಗಿ ಹೊರಟೋಗಬಹುದು ಹಾಗೆ ಆ ಬಿಚ್ಚುವಂತಹ ಕ್ರಿಯೆ ಇದೆಯಲ್ಲ ನಾವು ಮಾಡಿದಂತಹ ಕರ್ಮವನ್ನು ಬಿಚ್ಚುವಂತಹ ಕ್ರಿಯೆಯು ಕರ್ಮವೇ ಆದ್ದರಿಂದ ಕರ್ಮ ಬಂಧನದಿಂದ ತಪ್ಪಿಸಿಕೊಳ್ಬೇಕಾದ್ರೂ ಕರ್ಮದ ಮುಖಾಂತರವಾಗಿಯೇ ಹೋಗ್ಬೇಕು ಬೇರೆ ದಾರಿ ಇದು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ಆದರೆ ಆ ಕರ್ಮ ಬಂಧನದಿಂದ ತಪ್ಪಿಸಿಕೊಳ್ಬೇಕಾದ್ರೆ ಕರ್ಮವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಯಾವ್ಯಾವುದೋ ರೀತಿಯಲ್ಲಿ ಮಾಡಿದ್ರೆ ಆಗೋಲ್ಲ ಯಜ್ಞಾರ್ಥ ಕರ್ಮಣ ಕರ್ಮವನ್ನು ಯಜ್ಞಕ್ಕೋಸ್ಕರ ಮಾಡಬೇಕು ಯಜ್ಞದ ದೃಷ್ಟಿಯಲ್ಲಿ ಮಾಡಬೇಕು ಇಲ್ಲಿ ಯಜ್ಞ ಅಂದ್ರೆ ಎರಡು ಅರ್ಥ ಒಂದು ಭಗವಂತ ಅಂತ ಯಜ್ಞೋ ವಿಷ್ಣು ಯಜ್ಞ ಅಂದರೆ ವಿಷ್ಣುವೆ ಆ ಭಗವಂತನ ಅರ್ಪಣ ಬುದ್ಧಿಯಿಂದ ಕರ್ಮ ಮಾಡಿದಾಗ ಮಾತ್ರ ಆ ಕರ್ ನಾವು ಮಾಡ್ತಕ್ಕಂಥ ಕರ್ಮ ನಮ್ಮನ್ನ ಬಂಧನದಲ್ಲಿ ಇಡುವುದಿಲ್ಲ ಅದು ಒಂದರ್ಥ ಬ್ರಹ್ಮಾರ್ಪಣಂ ಬ್ರಹ್ಮವಿ ಬ್ರಹ್ಮ ಬ್ರಹ್ಮಕ್ಕೆ ಅರ್ಪಣ ಮಾಡ್ತಕ್ಕಂಥದ್ದು ಆ ಬುದ್ಧಿಯಿಂದ ಮಾಡಿದ್ರೆ ಮತ್ಕರ್ಮ ಕುರು ಮದರ್ಪಣಂ ಕುರು ಮಾ ಮನುಸ್ಮರ ಇದೆಲ್ಲವೂ ಕೂಡ ಆ ಅರ್ಥ ಭಗವಂತನಿಗೋಸ್ಕರವೇ ಕರ್ಮ ಮಾಡತಕ್ಕಂಥ ಯಜ್ಞಾರ್ಥ ಎರಡನೇ ಅರ್ಥ ಯಜ್ಞದ ದೃಷ್ಟಿಯಿಂದ ಯಜ್ಞಕ್ಕೋಸ್ಕರ ಕರ್ಮವನ್ನು ಮಾಡುವಂತ ಅರ್ಥ ಈಗ ತಮಾಷೆ ನೀವೇನಾದರೂ ಸ್ವಲ್ಪ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ರೆ ತಕ್ಷಣ ಇಲ್ಲಿ ನೀವು ಪ್ರಶ್ನೆ ಮಾಡ್ತಿದ್ರಿ ಏನೋ ಅಂತ ಪ್ರಶ್ನೆ ಏನು ಹೇಳಿ ನಿಮ್ಗೆ ನಿಮ್ ತಲೆಯಲ್ಲಿ ಪ್ರಶ್ನೆವೇ ಬರ ಬರುವುದಿಲ್ಲ ಅಂದ್ರೆ ನೋಡಿ ಲೆಕ್ಕ ಹಾಕೊಳ್ಳಿ ಹ ಹಾಗಲ್ಲ ಏನೋ ಒಂದು ಇದನ್ನ ಪ್ರಶ್ನೆಯನ್ನು ಬಯಸ್ತಾ ಇದ್ದೀನಿ ನಾನು ನೋಡಿ ಹೇಳಿ ನೋಡೋಣ ನೀವು ನಾನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಅದನ್ನ ಮನೇಲಿ ಮೆಲುಕ್ ಹಾಕಿದ್ದರೆ ಒಂದು ಹಿಂಟ್ ಕೊಡ್ತೇನೆ ನಾನು ಎರಡನೆಯ ಅಧ್ಯಾಯ ಕೊನೆಯ ಭಾಗ ಅಂತ ಎರಡನೆಯ ಅಧ್ಯಾಯದ ಹೇಗದ್ ನೋಡಬಾರ್ದು ಏನದು ಸ್ವಲ್ಪ ಆಲೋಚನೆ ಮಾಡಿ ನೀವೇ ಅಲ್ಲಿ ಏನ್ ಮಾಡಿದ್ದ ಭಗವಂತ ಏನ್ ಮಾಡಿದ್ದ ನಾನೇನೋ ಆ ಸಮಯದಲ್ಲೇ ನಿಮಗೆ ಯಜ್ಞದ ಕುರಿತಾಗಿ ವಿವರಿಸಿದ್ದೆ ಇನ್ನೊಂದು ದೊಡ್ಡ ನಿಂತಿದ್ದ ಗೊತ್ತಾಗ್ಲಿಲ್ಲ ಇಷ್ಟಾದರೂ ಗೊತ್ತಾಗ್ಲಿಲ್ವಾ ಹಾ ವೇದವಾದರ ಪಾರ್ಥಿತ ಈ ಮಂತ್ರ ಬಂತು ಅಲ್ಲಿ ಏನು ಹೇಳ್ತಾರೆ ಅಂದ್ರೆ ಭಗವಂತ ಬೈತಾನೆ ಯಜ್ಞವನ್ನು ಕುರಿತು ವೇದವನ್ನು ಕುರಿತು ಬೈತಾನೆ ಯಾಕೆ ಅಂದರೆ ಈ ವೇದದ ನಿಜವಾದ ಅರ್ಥವನ್ನು ತಿಳಿದಂತಹ ಕೆಲವು ಕರ್ಮಠ ಮೂಢರು ಅತ್ಯಂತ ಅರ್ಥವಾದಗಳು ಉಳ್ಳಂತಹ ಅಡ್ವರ್ಟೈಸ್ಮೆಂಟ್ ಇರ್ತಕ್ಕಂತಹ ವೇದಗಳನ್ನು ಮಾಡ್ತಾ ಪುತ್ರೋತ್ಪತ್ತಿಗೋಸ್ಕರ ಈ ಯಜ್ಞವನ್ನು ಮಾಡಿ ಸ್ವರ್ಗೋತ್ಪತ್ತಿಗೋಸ್ಕರ ಈ ಯಜ್ಞವನ್ನು ಮಾಡಿ ಪಶುಗಳನ್ನು ಪಡೆಯೋದಕ್ಕೋಸ್ಕರ ಈ ಯಜ್ಞವನ್ನು ಮಾಡಿ ಅಧಿಕಾರವನ್ನು ಪಡೆಯುವುದಕ್ಕೋಸ್ಕರ ಈ ಯಜ್ಞವನ್ನು ಮಾಡಿ ಬ್ರಹ್ಮ ವರ್ಚಸ್ಸು ಪಡೆಯುವುದಕ್ಕೋಸ್ಕರ ಈ ಯಜ್ಞವನ್ನು ಮಾಡಿ ಅಂತ ಅಡ್ವರ್ಟೈಸ್ಮೆಂಟ್ ಇದೆ ವೇದದಲ್ಲಿ ಯಾಮಿಮಾಂ ಪುಷ್ಪಿತಾಂ ವಾಚಂ ಫ್ಲವರಿ ಲ್ಯಾಂಗ್ವೇಜಲ್ಲಿ ಇದೆ ಅಲ್ಲಿ ನಿಮ್ಮ ಶತ್ರುಗಳನ್ನು ಹೊಡೆದು ಹಾಕಬೇಕಾದ್ರೆ ಶೀನ ಯಾಗವನ್ನು ಮಾಡಿ ಈ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಇದೆ ಅದು ಆ ಅಡ್ವರ್ಟೈಸ್ಮೆಂಟ್ಗಳಿಗೆ ಬಲಿ ಬಿದ್ದು ಅನೇಕ ಯಜ್ಞಗಳನ್ನ ಮಾಡ್ತಾರೆ ಬುದ್ಧಿ ಇಲ್ಲದ ಹೀನರು ಅಂತ ಬೈದಿದ್ದಾನೆ ಯಾರಿಗೆ ಯಜ್ಞವನ್ನ ಮಾಡುವವರಿಗೆ ಭಗವಂತ ಬುದ್ಧಿ ಇಲ್ಲದ ಯಜ್ಞವನ್ನ ಮಾಡಿಸುವವರಿಗೆ ಬುದ್ಧಿ ಇಲ್ಲದೆ ಅರ್ಥ ಮಾಡಿಕೊಳ್ಳದೆ ಯಜ್ಞವನ್ನ ಫಲಕ್ಕೋಸ್ಕರ ಯಜ್ಞವನ್ನು ಮಾಡಿದವರಿಗೆ ಬೈದಿದ್ದಾನೆ ಅಲ್ಲಿ ಈಗ ವಿಷಯ ಏನ್ ಎತ್ತಿದೆ ಈಗ ವಿಷಯ ಏನ್ ಬಂತು ಯಜ್ಞದೃಷ್ಟಿಯಿಂದ ಯಜ್ಞಕ್ಕೋಸ್ಕರ ಕರ್ಮವನ್ನ ಮಾಡಿದಂತಹ ಮನುಷ್ಯರಿಗೆ ಆ ಕರ್ಮವು ಬಂಧನವನ್ನು ಉಂಟು ಮಾಡುವುದಿಲ್ಲ ಬಿಡುಗಡೆಯನ್ನು ಉಂಟು ಮಾಡುತ್ತದೆ ಅನ್ಬಿಟ್ಟಿರುದ್ಧ ಮಾತು ಅದಕ್ಕೋಸ್ಕರ ಅರ್ಜುನ ಬೈದಿ ಸರಿ ಹೋಯ್ತು ಕೃಷ್ಣನಿಗೆ ಅಲ್ಲೇನು ಹೇಳ್ದ ಎರಡನೇ ಅಧ್ಯಾಯದಲ್ಲಿ ಯಜ್ಞ ಮಾಡತಕ್ಕಂತಹ ಅಡ್ವರ್ಟೈಸ್ಮೆಂಟ್ ಇಟ್ಕೊಂಡು ಯಜ್ಞವನ್ನ ಮಾಡ್ತಕ್ಕಂತಹ ಕರ್ಮಟ ಮೀಮಾಂಸಕರು ಕರ್ಮವನ್ನೇ ಯಾವಾಗಲೂ ಮಾಡ್ತಕ್ಕಂತಹ ಮನುಷ್ಯರು ಬುದ್ಧಿ ಇಲ್ಲಂತಹ ಪಶುಗಳು ಅಂತ ಇಲ್ಲಿ ನನಗೇನು ಬೋಧಿಸ್ತಾ ಇದ್ದಾನೀಗ ಕರ್ಮ ಮಾಡು ಯಜ್ಞಕ್ಕೋಸ್ಕರ ಕರ್ಮ ಕರ್ಮ ಮಾಡು ಅಂತ ಏನಿದು ವಿರುದ್ಧವಾಗಿ ಹೇಳ್ತಾ ಇದ್ದಾನಲ್ಲ ಯಜ್ಞ ಮಾಡು ಅಂತ ಹೇಳಿದಂಗ್ ಈಗ ಯಜ್ಞವನ್ನೇ ಮಾಡ್ಬೇಕು ನೀನು ಅಂತ ನೀನು ಮಾಡಬೇಕಾಗಿರೋದೇನೋ ಕರ್ಮ ಅಲ್ಲ ಯಜ್ಞ ಈಗ ಭಗವಂತನ ನೂತನ ಶೈಲಿಯ ಆಲೋಚನೆ ನಮ್ಮ ಮುಂದೆ ತೆರೆದುಕೊಡ್ತದೆ ನೂತನ ಶೈಲಿಯ ಆಲೋಚನೆ ನ್ಯೂ ವೇ ಆಫ್ ಥಿಂಕಿಂಗ್ ಬೈ ಗಾಡ್ ಅದಕ್ಕೋಸ್ಕರ ಅವತಾರ ಪುರುಷರು ಬರದೋದು ಪ್ರತಿಯೊಂದು ಯುಗದಲ್ಲಿ ಹಳೆಯ ಪದ್ಧತಿಯ ಆಲೋಚನೆಗಳನ್ನ ಬಿಟ್ಟು ಹೊಸ ಆಲೋಚನೆಗಳನ್ನ ಮಾಡತಕ್ಕಂತಹ ಶೈಲಿಯನ್ನು ಭಗವಂತ ಕಳಿಸ್ಕೊಡ್ತಾನೆ ಪ್ರತಿಯೊಂದು ಯುಗದಲ್ಲಿಯೂ ಅದೇ ಕ್ರಾಂತಿ ಪಾಶ್ಚಾತ್ಯರಿಗೆ ವೈಜ್ಞಾನಿಕ ರೀತಿಯಲ್ಲಿ ವೈಚಾರಿಕ ರೀತಿಯಲ್ಲಿ ಆಲೋಚನೆ ಮಾಡ್ತಕ್ಕಂತಹ ಕ್ರಾಂತಿಕಾರರು ಅಲ್ಲಿ ಹುಟ್ಟಿದರೆ ಹದಿನಾರನೇ ಶತಮಾನದಲ್ಲಿ ನಮ್ಮ ಭಗವಂತ ಯುಗೆ ಯುಗೆ ಪ್ರತಿಯೊಂದು ಯುಗದಲ್ಲಿಯೂ ಹುಟ್ಟುವುದು ಏಕೆ ಅಂದ್ರೆ ನಮ್ಮ ವಿಚಾರಣಾ ಶೈಲಿಯನ್ನ ಅದು ಶಿಥಿಲಗೊಂಡಿರ್ತಲ್ಲ ವಿಚಾರಣಾ ಶೈಲಿ ಹರಕು ಮುರುಕಲಾಗಿ ಯಾವುದೋ ಒಂದು ಗೊಡ್ಡು ಸಂಪ್ರದಾಯಕ್ಕೆ ಅಂಟಿಕೊಂಡಿರ್ತದೆ ಆ ಸಂಪ್ರದಾಯದ ಅರ್ಥ ತಾತ್ಪರ್ಯ ವಿಶಾಲತೆ ದೃಷ್ಟಿ ಒಂದು ಗೊತ್ತಿಲ್ಲದೆ ಹುಟ್ಟಿರ್ತಕ್ಕಂತಹ ಸಂಪ್ರದಾಯ ಏನು ಅಂದ್ರೆ ಒಬ್ಬ ಒಬ್ರು ಯಜ್ಞ ಮಾಡತಕ್ಕಂತಹ ಸಂದರ್ಭದಲ್ಲಿ ಏನೋ ಇಡೀ ಇದ್ರದ ಹುಡುಕ್ತಾ ಊರ್ನಲ್ಲ ಕೇಳದಂತೆ ಯಜಮಾನ ಎದುರುಗಡೆ ಯಜಮಾನ್ರ ಏನು ಹುಡುಕ್ತಾ ಇದ್ರ ಒಂದು ಬೆಕ್ಕು ಹುಡುಕ್ತಾ ಇದ್ದೀನಿ ಅಂತ ಏನಕ್ಕೆ ಇಲ್ಲ ನಮ್ಮ ಶ್ರಾದ್ದ ಬಂತಲ್ಲ ನಮ್ಮ ತಂದೆ ಶ್ರಾದ್ದ ಆ ಶ್ರಾದ್ದದಲ್ಲಿ ಬೆಕ್ಕ ಗೊತ್ತೇ ಇರಲಿಲ್ಲ ವಸ್ತು ಬೆಕ್ಕ ಕಟ್ಬೇಕಂತಲ್ಲಿತ್ತು ಅಲ್ಲ ಸ್ವಾಮಿ ನಮ್ಮ ತಂದೆ ಕಟ್ತಾ ಇದ್ರು ಶ್ರಾದ್ದದಲ್ಲಿ ಅದಕ್ಕೆ ನಾವು ಕಟ್ಬೇಕಲ್ಲ ಇಲ್ಲದೆ ಹೋದ್ರೆ ಶ್ರಾದ್ದ ಪೂರೈಸುವುದು ಹೇಗೆ ದೋಷ ಬಂದ್ಬಿಡುತ್ತೆ ಅಂತ ಅದು ಬೇರೆ ನಾವಿಲ್ಲಿ ಶಾಸ್ತ್ರದಲ್ಲಿ ನೋಡ್ಲೇ ಇರ್ಬೋದ ಸ್ವಾಮಿ ಬೆಕ್ಕು ಕಟ್ಟಬೇಕು ಬೆಕ್ಕು ಕಟ್ಟತೆ ಹೋದೆ ದೋಷ ಬಂದ್ಬಿಡುತ್ತೆ ಅಂತ ಅಯ್ಯೋ ನಿಮ್ಗೆ ಇದೆಲ್ಲ ಗೊತ್ತಾಗೋದಿಲ್ಲ ನಮ್ಮ ತಂದೆ ಏನ್ ಮಾಡಿದ್ದಾರೆ ಅವ್ರು ಸುಣ್ ಸುಮ್ಮನೆ ಮಾಡ್ತಾರ ಬೆಕ್ಕ ಕಟ್ಟಬೇಕು ಅದಕ್ಕೋಸ್ಕರ ಬೆಕ್ಕ ಬಿಡ್ತಾ ಇದ್ದೀನಿ ಅಂತ ಅಲ್ಲ ಈ ಮನುಷ್ಯ ಆಲೋಚನೆಯೇ ಮಾಡಿಲ್ಲ ಅವನ ತಂದೆ ಕಾಲದಲ್ಲಿ ಅವನ ಮನೆಯಿಂದ ಹೇಗೋ ಅವರ ತಂದೆ ಮನೆಯಲ್ಲಿ ಬೆಕ್ಕು ಬಂದು ಸೇರ್ಕೊಂಡ್ಬಿಟ್ಟಿತ್ತು ಅದು ಮನೆ ಬೆಕ್ಕಾಗಿತ್ತು ಈಗ ಮನೆಯ ಬೆಕ್ಕು ಸುಮ್ಮನೆ ಇರುತ್ತೆ ಅದಕ್ಕೆ ಮುದ್ದು ಜಾಸ್ತಿ ನೀವು ಯಾವುದೇ ಕರ್ಮವನ್ನ ಕಾರ್ಯವನ್ನು ಮಾಡ್ತಾ ಇರೋದು ಬಂದು ಎಲ್ಲ ಕಡೆ ಮುಸುತ್ತೆ ಬಾಯಿ ಹಾಕುತ್ತೆ ಹಾಗೇನ್ ಮಾಡಬೇಕು ಈ ಕರ್ಮಕ್ಕೆ ವೈಗುಣ್ಯ ಬರದೇ ಇರಬೇಕಾದ್ರೆ ಈ ಬೆಕ್ಕು ಆ ಸಮಯದಲ್ಲಿ ಬಂದು ತೊಂದರೆ ಕೊಡದೆ ಇರೋದು ಕಟ್ಟಬೇಕು ಅದಾದ್ಮೇಲೆ ಬಿಚ್ಚಬೇಕು ಈ ಚಿಕ್ಕ ಹುಡುಗ ತಂದೆಯ ಕರ್ಮವನ್ನ ನೋಡಿದ ಕರ್ಮದ ಹಿಂದಿರುವ ಮರ್ಮವನ್ನು ನೋಡಲಿಲ್ಲ ಇದು ಗೊತ್ತಾಯ್ತಾ ಇದೇ ತಾತ್ಪರ್ಯ ಇದೇ ದೃಷ್ಟಿ ಅದಕ್ಕೆ ಭಗವಂತ ಬರಬೇಕು ಭಗವಂತ ಈ ಗೊಡ್ಡು ಸಂಪ್ರದಾಯಕ್ಕೆ ಕಟ್ಟು ಬಿದ್ದವನಲ್ಲ ಅವನು ದೃಷ್ಟಿ ನೋಡ್ತಾನೆ ಅವನು ಇಲ್ಲಿಂದ ನೋಡ್ತಾನೆ ನಾವು ನೋಡೋದು ಇಲ್ಲಿಂದ ಇಂಟೆಲೆಕ್ಟ್ ಅಥವಾ ಇನ್ಸ್ಟಿಂಕ್ಟಿಂದ ಭಗವಂತ ನೋಡೋದು ಹೃದಯದಿಂದ ಇದೇ ವ್ಯತ್ಯಾಸ ಮಕ್ಕಳೇ ನೀವು ಹೃದಯದಿಂದ ನೋಡಬೇಕು ಅಂತ ನಮ್ಗೆ ಹೇಳ್ಕೊಡ್ತಾ ಇದ್ದ ಹೃದಯದಿಂದ ನೋಡಿ ವೇದದ ಇಂಗಿತ ಏನು ಯಜ್ಞದ ಇಂಗಿತವೇನು ಯಜ್ಞದ ತಾತ್ಪರ್ಯವೇನು ಅದನ್ನು ನೋಡಿ ನಾನು ಹೇಳ್ಕೊಡ್ತಾ ಇದ್ದೇನೆ ಅಂತ ಶುರು ಮಾಡ್ದ ಯಜ್ಞದ ತಾತ್ಪರ್ಯವೇನು ಯಜ್ಞದ ದೃಷ್ಟಿ ಎಷ್ಟು ವಿಶಾಲ ಅಂತ ಇಡೀ ಜಗತ್ತೇ ಯಜ್ಞ ಇಡೀ ಜಗತ್ತೇ ನಮಗೆ ಗೊತ್ತಿದೆಯೋ ಗೊತ್ತಿಲ್ಲವೋ ಯಜ್ಞ ಯಜ್ಞ ನಡೀತಾ ಇದೆ ಅದನ್ನೇ ಹೇಳ್ಕೊಡ್ಲಿಕ್ಕೆ ಅದ ಬಂದ ನಮಗೆ ಹೊಸ ದೃಷ್ಟಿಯನ್ನು ಕೊಡ್ಲಿಕ್ಕೆ ಬಂದ ನಮಗೆ ದೃಷ್ಟಿ ಇರಲಿಲ್ಲ ದೃಷ್ಟಿ ಜ್ಞಾನ ದೃಷ್ಟಿಯನ್ನು ಕೊಟ್ಟಾಗ ನಮ್ಮ ದೃಷ್ಟಿ ವಿಶಾಲವಾಯಿತು ನಾವು ಅದರ ಅರ್ಥವನ್ನ ತಿಳಿದು ಅದನ್ನು ಆಚರಿಸ್ಲಿಕ್ಕೆ ನಮಗೆ ಅನುವಾಯಿತು ಯಾವಾಗ ಅರ್ಥವನ್ನು ತಿಳಿದು ನೀವು ಆಚರಿಸ್ತೀರಿಯೋ ಆಗ ಒಳಗಡೆ ಇರ್ತಕ್ಕಂಥ ಅರ್ಥ ಬೆಳಗುತ್ತದೆ ಪುರುಷಾರ್ಥ ಯಾವಾಗ ಅರ್ಥವನ್ನು ತಿಳಿಯದೇ ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಮಾಡ್ತಾ ಇರ್ತೀರಿಯೋ ಆಗ ಎಲ್ಲವೂ ಕೂಡ ನಿರರ್ಥಕವಾಗುತ್ತದೆ ಆದ್ದರಿಂದ ನಾವು ಪ್ರತಿಯೊಂದರ ತಾತ್ಪರ್ಯವನ್ನು ಅಂತರಾರ್ಥವನ್ನು ತಿಳಿದು ಆಚರಿಸಬೇಕು ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾನೆ ಯಜ್ಞದೃಷ್ಟಿಯಿಂದ ಮಾಡಿದರೆ ಕರ್ಮ ಕರ್ಮವಾಗುವುದಿಲ್ಲ ಯಜ್ಞದೃಷ್ಟಿಯಿಂದ ನೀನು ಯುದ್ಧ ಮಾಡಿದರೆ ಯುದ್ಧ ಯುದ್ಧವಾಗುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಕರ್ಮ ಬಂಧನದಿಂದ ತಪ್ಪಿಸಿಕೊಳ್ಬೇಕಾದ್ರೆ ತಮ್ಮ ತಮ್ಮ ಕರ್ಮ ಬಂಧನದಿಂದ ತಪ್ಪಿಸಿಕೊಳ್ಬೇಕಾದ್ರೆ ಕರ್ಮ ಯಾವತ್ತೂ ಕೂಡ ತಮ್ಮನ್ನ ಅಟ್ಯಾಚ್ಮೆಂಟ್ ಮುಂದೆ ಅಟ್ಯಾಚ್ಮೆಂಟ್ ಮಾಡದೇ ಇರಬೇಕಾದ್ರೆ ಈಗ ಪ್ರತಿಯೊಂದು ಮಾಡ್ತಕ್ಕಂಥ ಕರ್ಮವು ಯಜ್ಞಮಯವಾಗಬೇಕು ಯಜ್ಞಮಯವಾಗಬೇಕು ಇದೇನು ಯಜ್ಞಮಯ ಅಂತ ಹೇಳಿದ್ರೆ ನಂತರ ನಾನು ವಿವರಿಸ್ತೇನೆ ಏನು ಯಜ್ಞಮಯ ಅಂತ ತದರ್ಥಂ ಕರ್ಮ ಕೌಂತೆಯ್ಯ ಮುಕ್ತ ಸಂಘ ಸಮಾಚಾರ ಪುನಃ ಇನ್ನೊಂದು ಇಲ್ಲಿಯೂ ಆ ಮಾತನ್ನ ಹೇಳಿಕ ಬರೀಲೇ ಇಲ್ಲ ಯಜ್ಞ ನಾವು ಮಾಡ್ತೇವೆ ಆದರೂ ಆ ಯಜ್ಞದಲ್ಲಿ ಅಟ್ಯಾಚ್ಮೆಂಟ್ ಬಂದ್ಬಿಟ್ರೆ ಯಜ್ಞದ ರೀತಿಯಲ್ಲಿ ಮಾಡ್ತೇವೆ ಆದರೆ ಆ ಕರ್ಮದಲ್ಲಿ ಅಟ್ಯಾಚ್ಮೆಂಟ್ ಬಂದೆ ಬಂದ್ಬಿಟ್ರೆ ಹೋಯ್ತಲ್ಲ ಅಟ್ಯಾಚ್ಮೆಂಟ್ ಕೂಡ ಇರಬಾರ್ದು ಮುಕ್ತ ಸಂಘ ಸಂಗದಿಂದ ಬಿಡಿಸಿಕೊಂಡು ಸಮಾಚಾರ ಚೆನ್ನಾಗಿ ಆಚರಿಸು ಆ ಸಂ ಅನ್ನುವಂಥ ಉಪಸರ್ಗ ಕೂಡ ಆಚಾರದಕ್ಕೆ ಆಚಾರಕ್ಕೆ ಯಾಕೆ ಹಾಕಿದ್ದಾನೆ ಅಂದ್ರೆ ಆ ನಮ್ಮ ಆಚಾರ ಅಂತಕ್ಕಂಥದ್ದು ನಮ್ಮ ಕರ್ಮ ಅಂತಕ್ಕಂಥದ್ದು ಚೆನ್ನಾಗಿ ಆಗ್ಬೇಕಾದ್ರೆ ಅಲ್ಲಿ ಸಂಘವನ್ನು ಬಿಟ್ಟಿರಬೇಕು ಒಬ್ಬ ಚಿತ್ರ ಕಲಾವಿದ ಅದರಲ್ಲಿ ಆಸಕ್ತಿಯನ್ನು ಬಿಟ್ಟು ನಿಷ್ಕಾಮವಾಗಿ ಚಿತ್ರ ಮಾಡಿದರೆ ಅಂದ್ರೆ ಆಹ್ ಈ ಚಿತ್ರದಿಂದ ಎಷ್ಟು ದುಡ್ಡು ಸಿಗತ್ತೆ ನನಗೆ ಇದನ್ನು ಆಕ್ಷನ್ ಹಾಕಿದರೆ ಎಷ್ಟು ಕೋಟಿ ಸಿಗುತ್ತೆ ಈ ಬುದ್ಧಿಯಿಂದ ಆತ ಮಾಡಿದರೆ ಅಥವಾ ಆಹಾ ಎಷ್ಟು ಹೆಸರು ಬರುತ್ತೆ ಬಿರಿದು ಬರುತ್ತೆ ಈ ಚಿತ್ರದಿಂದ ಅನ್ನುವಂಥ ಬುದ್ಧಿಯಿಂದ ಆತ ಚಿತ್ರವನ್ನು ಬರೆದರೆ ಆದ್ರೆ ಆತನ ಚಿತ್ರ ಫೇಲ್ಯೂರ್ ಆಗುತ್ತೆ ಆತನ ಆ ಪೇಂಟಿಂಗು ಫೇಲ್ಯೂರ್ ಆಗತ್ತೆ ಆದರೆ ಅದರಲ್ಲೇ ತಾದಾತ್ಮ್ಯವನ್ನು ಹೊಂದಿ ತನ್ನ ಆತ್ಮಪ್ರೀತಿಗೋಸ್ಕರ ಯಾವ ಪೇಂಟಿಂಗ್ ಮಾಡ್ತಾನೆಯೋ ಅವನ ಪೇಂಟಿಂಗ್ ಅದ್ಭುತವಾದ ಸಣ್ಣದಾದ ಈ ಒಂದು ಕರ್ಮದಲ್ಲಿ ಯಾವ ರೀತಿ ನೋಡಿ ಅದು ಹೇಗೆ ಆಗ ಅವನು ಮಾಡ್ತಕ್ಕಂತಹ ಪೇಂಟಿಂಗ್ ಅಂತಕ್ಕಂಥದ್ದು ಸಮಾಚಾರ ಆ ಪೇಂಟಿಂಗ್ ಅಂತಕ್ಕಂತಹ ಯಾವ ಕರ್ಮ ನಿಷ್ಕಾಮ ಕರ್ಮವಾಗಿ ಆತ್ಮಪ್ರೀತಿಗೋಸ್ಕರ ಮಾಡ್ತಾ ಇರ್ತಾನೆಯೋ ಅಂತಹ ಪೇಂಟಿಂಗ್ ಅಂತಕ್ಕಂತಹ ಕರ್ಮ ಸಮಾಚಾರ ಸಮ್ಯಕ್ ಆಚರವಾಗ್ತದೆ ಯಾಕೆ ಅಂದರೆ ಅಲ್ಲಿ ಸಂಘದ ಮುಕ್ತತೆ ಇರ್ತದೆ ಸಂಘ ಇರುವುದಿಲ್ಲ ಅಲ್ಲಿ ಪ್ರೀತಿ ಇರ್ತದೆ ಆತ್ಮ ಪ್ರೀತಿ ಇರ್ತದೆ ಹಾಗೆ ಮಾಡಬೇಕು ಯಜ್ಞದ ದೃಷ್ಟಿಯಿಂದ ಮಾಡಬೇಕು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಈ ಯಜ್ಞ ದೃಷ್ಟಿ ಅಂದರೆ ಏನು ಅನ್ನೋದನ್ನ ನಾವು ಮುಂದಿನ ಉಪನ್ಯಾಸಲ್ಲಿ ನೋಡೋಣ ಅದು ಅತ್ಯಂತ ವಿಶಾಲವಾದಂತಹ ದೃಷ್ಟಿಯ ಓಂ ಊರ್ಣಮದ ಪೋರ್ಣಮಿಧರ್ಣ ಪೋರ್ಣಮ ದೇ ಪೂರ್ಣಸ್ಯ ಪೂರ್ಣಮೂರ್ಣಮೇವಿಷ್ಯತೆ ಶಾಂತಶಾಂತಿ ಹರಿ ಓ ದ್ರೀಕೃಷ್ಣಾರ್ಪಣಮಸ್ತ